ಸ್ಥಪಕ ಧರ್ಮಸರ್ಸ್ವಿಣಿ ಅವತಾರರಿಷ್ಠಾ ರಮಕೃಷ್ಣ ತೇ ನಮಃ ತವ ಕಥಾ ತಪ್ತಜೀವನ ಕವಿರೀಡಿತ ಕಲ್ಮಷಾಪ ಶ್ರವಣಮಂಗಳಂ ಶ್ರೀಮದಾತಂ ಭುವಿಣಂತೇ ಭೂರಿದಾಜನ ಕಳೆದ ಬಾರಿ ಈ ಪ್ರತೀಕಾರದ ಬಗ್ಗೆ ನಾವು ಚರ್ಚೆ ಮಾಡ್ತಾಯಿದ್ವಿ ಪ್ರತೀಕಾರ ಮಾಡಬೇಕೇ ಬೇಡ್ವಿ ಅಂತಂದ್ಬಿಟ್ಟು ಯಾವ ಸಂದರ್ಭದಲ್ಲಿ ಮಾಡಬೇಕು ಯಾವ ಸಂದರ್ಭದಲ್ಲಿ ಮಾಡಬಾರ್ದು ಯಾರು ಮಾಡಬೇಕು ಯಾರು ಮಾಡಬಾರದು. ಇದೆಲ್ಲ ಒಂದು ಗೊಂದಲದ ವಿಷಯ ಸಾಮಾನ್ಯವಾಗಿ ಎರಡು ರೀತಿಯ ಜನ ಪ್ರತೀಕಾರ ಮಾಡೋದಿಲ್ಲ ಒಬ್ಬರಿಗೆ ಸಾಮರ್ಥ್ಯ ಇರೋದಿಲ್ಲ ಪ್ರತೀಕಾರ ಮಾಡೋದಕ್ಕೆ ಅದಕ್ಕೆ ಪ್ರತೀಕಾರ ಮಾಡೋದಿಲ್ಲ ಮತ್ತೊಂದು ರೀತಿಯ ಜನ ಏನು ಮಾಡ್ತಾರೆ ಸಾಮರ್ಥ್ಯ ಇದ್ದೂ ಕೂಡ ಪ್ರತೀಕಾರ ಮಾಡದೆ ತಮಗೆ ಏನಾದರೂ ಅನ್ಯಾಯ ಮಾಡಿದವರನ್ನು ಅವರು ಕ್ಷಮಿಸ್ತಾರೆ ಆ ರೀತಿ ಅಲ್ಲಿ ಏನಾಗುತ್ತೆ ಅಂತಂದುಬಿಟ್ರೆ ಅವರಿಗೆ ಅಪಾರವಾಗಿರ್ತಕ್ಕಂಥ ಮಾನಸಿಕ ಶಕ್ತಿ ಇರುತ್ತೆ ಆ ರೀತಿ ಮಾನಸಿಕ ಶಕ್ತಿ ಇರೋದರಿಂದ ಅವರು ಪ್ರತೀಕಾರ ಮಾಡೋದಿಲ್ಲ ಅವರು ದುರ್ಬಲ ದುರ್ಬಲಲ್ಲ ಅವರು ಅದಕ್ಕೋಸ್ಕರವಾಗಿಯೇ ಈ ಅಹಿಂಸೆ ಅಂತಕ್ಕಂಥದ್ದು ನಿಜವಾದ ರೀತಿಯಲ್ಲಿ ಪ್ರತೀಕಾರ ಮಾಡದೇ ಇರತಕ್ಕಂಥದ್ದು ಅದು ಯಾರಿಗೆ ಅನ್ವಯಿಸುತ್ತೆ ಅಂತಂದುಬಿಟ್ರೆ ನಿಜವಾಗೂ ಕೂಡ ಆಂತರಿಕವಾಗಿರ್ತಕ್ಕಂಥ ಸಾಮರ್ಥ್ಯ ಉಳ್ಳವರಿಗೆ ಮಹಾತ್ಮ ಗಾಂಧೀಜಿಯವರ ಜೀವನದಲ್ಲಿ ಒಂದು ಘಟನೆ ಬರುತ್ತೆ ಏನಂತಂದರೆ ಅವರು ಒಂದು ಸಾರಿ ಕೇಳ್ತಾರೆ ಕೆಲವ್ರು ಬಂದ್ಬಿಟ್ಟು ಅವರು ಅನ್ಯಾಯಗಳು ಕೆಲವ್ರು ಬಂದ್ಬಿಟ್ಟು ಹೇಳ್ತಾರಂತೆ ಹೀಗೆ ಯಾವುದೋ ಒಂದು ಪ್ರದೇಶದಲ್ಲಿ ಒಂದು ಹಳ್ಳಿನಲ್ಲಿ ಮಹಿಳೆಯರ ಮೇಲೆ ತುಂಬ ಅತ್ಯಾಚಾರ ಮಾಡಿಬಿಟ್ರು ಜನರು ಅಂತನ್ಬಿಟ್ಟು ಬಹಳ ಅನ್ಯಾಯ ಹೋಯಿತು ಅಂತಂದ್ಬಿಟ್ಟು ಇವರು ಕೇಳ್ತಾರಂತೆ ಉತ್ತೇಜಿತರಾಗ್ಬಿಟ್ಟು ನೀವೇನು ಮಾಡ್ತಾಯಿದ್ದೀರಿ ಅಂತನ್ಬಿಟ್ಟು ನೀವೇನು ಮಾಡ್ತಾಯಿದ್ದೀರಿ ನೀವ್ಯಾಕೆ ಪ್ರತಿ ಪ್ರತೀಕಾರ ಮಾಡಲಿಲ್ಲ ಅದನ್ನು ವಿರೋಧಿಸಲಿಲ್ಲ ಅದನ್ನು ತಡೆಗಟ್ಟಲಿಲ್ಲ ಅಂತನ್ಬಿಟ್ಟು ಅವರಿಗೆ ತರಾಟೆ ತಗೋತಾರೆ ಅದು ಆಮೇಲೆ ಅವ್ರು ಹೇಳ್ತಾರಂತೆ ಅಹಿಂಸೆ ಅಂತಕ್ಕಂಥದ್ದು ದುರ್ ದುರ್ಬಲರಿಗಲ್ಲ ಹೇಡಿಗಳಿಗಲ್ಲ ಅಂತನ್ಬಿಟ್ಟು ಅದು ನಿಜವಾಗಿರ್ತಕ್ಕಂಥ ಬಲವುಳ್ಳವರಿಗೆ ಆಂತರಿಕ ಸಾಮರ್ಥ್ಯ ಉಳ್ಳವರಿಗೆ ದೈಹಿಕ ಸಾಮರ್ಥ್ಯ ಮುಖ್ಯ ಅಲ್ಲ ಆಂತರಿಕ ಸಾಮರ್ಥ್ಯ ಆ ಆಂತರಿಕ ಸಾಮರ್ಥ್ಯವುಳ್ಳವರಿಗೆ ಮಾತ್ರ ಅಹಿಂಸಾ ಆದರ್ಶ ಅಂತಕ್ಕಂಥದ್ದು ಅನ್ವಯ ಆಗುತ್ತೆ ಆದರೆ ದುರ್ಬಲರಿಗೆ ಅಲ್ಲ ದುರ್ಬಲರು ಅನುಸರಿಸತಕ್ಕಂಥ ಈ ಅಹಿಂಸೆ ಅಂತಕ್ಕಂಥದ್ದು ಅದು ಯಥಾರ್ಥವಾಗಿರ್ತಕ್ಕಂಥ ಅಹಿಂಸೆ ಅಲ್ಲ ಅದಕ್ಕೋಸ್ಕರವಾಗಿ ಪ್ರತೀಕಾರ ಮಾಡಬೇಕು ಅಂತನ್ಬಿಟ್ಟು ಆದರೆ ಪ್ರತೀಕಾರ ಮಾಡೋದ್ರಲ್ಲೂ ಕೂಡ ಒಳಗಡೆ ಯಾವುದೇ ರೀತಿಯ ದ್ವೇಷ ಮನೋಭಾವ ಇರಬಾರ್ದು ನಾನು ಮೊದಲು ಹೇಳಿದಾಗಿಯೇ ಕಚ್ಚಬೋದು ಆದರೆ ವಿಷ ಕಾರ್ ಅಂತನ್ಬಿಟ್ಟು ಮೊದಲು ಹಿಸ್ ಮಾಡಿ ನೋಡೋದು ಹ್ಞೂ ನೋಡೋದು ಆಗುತ್ತಾ ಅಂತನ್ಬಿಟ್ಟು ಅದು ಆಗೋದಿಲ್ಲ ಅಂತಂದ್ಬಿಟ್ಟು ಸ್ವಲ್ಪ ಕಚ್ಚೋದು ಆದರೆ ಮಾತ್ರ ವಿಷ ವಿಷಾಕಾರಬಾರದು ಅಷ್ಟೇ ಅಂದರೆ ಒಳಗಡೆಯಿಂದ ಯಾವುದೇ ದ್ವೇಷ ಮನೋಭಾವ ಇರಬಾರ್ದು ಅಂತನ್ಬಿಟ್ಟು ಆಮೇಲೆ ಈ ಪ್ರತೀಕಾರ ಮಾಡ್ತಾರಲ್ಲ ಅವರಲ್ಲೂ ಕೂಡ ಎರಡು ವಿಧ ಎರಡು ಬಗೆಯ ಜನರು ಇರ್ತಾರೆ ಒಬ್ಬರು ತಮ್ಮ ಸ್ವರಕ್ಷಣೆಗೋಸ್ಕರವಾಗಿ ಪ್ರತೀಕಾರ ಮಾಡ್ತಾರೆ ಮತ್ತೊಂದು ವರ್ಗದವ್ರು ಏನು ಮಾಡ್ತಾರೆ ಅಂತಂದ್ಬಿಟ್ರೆ ಸಮಾಜದ ಹಿತಕ್ಕೋಸ್ಕರವಾಗಿ ಇತರರ ಹಿತಕ್ಕೋಸ್ಕರವಾಗಿ ಆದೃಷ್ಟಿಯಿಂದ ಪ್ರತೀಕಾರ ಮಾಡ್ತಾರೆ ಇದು ಯಾವುದು ಆದರ್ಶ ಅಂತ ನಾನೇನು ಹೇಳಬೇಕಾಗೇ ಇಲ್ಲ ನಿಮಗೆ ಗೊತ್ತಾಗತ್ತೆ ಇದನ್ನು ಮಹಾಭಾರತದಲ್ಲಿ ಒಂದು ಒಂದು ಮಹಾಭಾರತ ಬಗ್ಗೆ ಒಂದು ಭಾಳ ಸುಂದರವಾದ ಪುಸ್ತಕ ಇದೆ ನಾ ಇತ್ತೀಚೆಗೆ ಓದಿದ್ದು ದಿ ಡಿಫಿಕಲ್ಟಿ ಆಫ್ ಬೀಂಗ್ ಗುಡ್ ಅಂತಂದ್ಬಿಟ್ಟು ಗುರುಚರಣ್ ದಾಸ್ ಅಂತ ಅವರು ಬರೆದಿರ್ತಕ್ಕಂಥದು ಭಾಳ ಸುಂದರವಾಗಿರತಕ್ಕಂಥ ಪುಸ್ತಕ ಅದರಲ್ಲಿ ಅವರು ಈ ಬಗ್ಗೆ ಚರ್ಚೆ ಮಾಡ್ತಾ ಹೇಳ್ತಾರೆ ಈ ಅದರಲ್ಲಿ ಧರ್ಮಯುದ್ಧ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಬರುತ್ತಲ್ಲ ಭಾವನೆ ಬರುತ್ತೆ ಮಹಾಭಾರತದಲ್ಲಿ ಧರ್ಮಯುದ್ಧ ಅಂದ್ರೆ ಅಂದರೆ ಏನು ಅಂತನ್ಬಿಟ್ಟು ಅಲ್ಲಿ ಮಹಾಭಾರತ ಯುದ್ಧ ಯಾತಕ್ಕೋಸ್ಕರ ನಡೀತು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡುವಾಗ ಅದು ನಿಜವಾದ ಜಗತ್ತಿನ ಹಿತಕ್ಕೋಸ್ಕರವಾಗಿ ಸಮಾಜದ ಹಿತಕ್ಕೋಸ್ಕರವಾಗಿ ಅದು ನಡೆದಿರ್ತಕ್ಕಂಥದ್ದು ಅಂತನ್ಬಿಟ್ಟು ಅದು ಕೇವಲ ಒಂದು ಕೌಟುಂಬಿಕ ಏನು ಘರ್ಷಣೆ ಅದು ಆ್ಯಕ್ಚುಲಿ ಕೌಟುಂಬಿಕ ಘರ್ಷಣೆ ಅವರು ಪಾಂಡವರಿಗೂ ಮತ್ತು ಕೌರವರಿಗೂ ಆಗಿರ್ತಕ್ಕಂಥ ಒಂದು ದ್ವೇಷ ಮನೋಭಾವದಿಂದ ಉಂಟಾಗಿರ್ತಕ್ಕಂಥದು ಅದು ಕೌಟುಂಬಿಕದ್ದು ಕುಟುಂಬಕ್ಕೆ ಸಂಬಂಧಪಟ್ಟಿದ್ದು ಅದು ಪರ್ಸನಲ್ ಅದು ಅದಕ್ಕೋಸ್ಕರವಾಗಿ ಒಂದು ರಕ್ತಪಾತ ಆಗಬೇಕಾಗಿತ್ತೇ ಅನ್ನೋ ಪ್ರಶ್ನೆ ಬರುತ್ತೆ ಅವರು ತಮ್ಮ ತಮ್ಮಲ್ಲೇ ಅದನ್ನು ಪರಿಹರಿಸ್ಕೊಬೇಕಾಗಿತ್ತು ಸ್ವಲ್ಪ ಸಾಕ್ರಿಫೈಸ್ ಮಾಡಿದರೂ ಪರವಾಗಿಲ್ಲ ಪಾಂಡವರು ರಾಜ್ಯ ಬೇಡಪ್ಪ ಅಂತಂದ್ಬಿಟ್ಟು ಕಾಡಿಗೆ ಹೋಗಿದ್ರು ಪರವಾಗಿರಲಿಲ್ಲ ಅದು ಯಾತಕ್ಕೋಸ್ಕರ ಕೃಷ್ಣ ಅದನ್ನು ಕೂಡ ಒಪ್ಪತ್ತಾನ ಯುದ್ಧ ಆಗಬೇಕು ಅಂತ ಹೇಳ್ತಾನ ಕೃಷ್ಣನ ದೃಷ್ಟಿನಲ್ಲಿ ಯುದ್ಧ ಆಗಬೇಕು ಅಂತನ್ಬಿಟ್ಟು ಯಾಕೋಸ್ಕರ ಕೃಷ್ಣ ಅದನ್ನು ಯುದ್ಧ ಆಗಬೇಕು ಅಂತ ಹೇಳ್ದೆ ಅವನು ಪ್ರತೀಕ ಅಲ್ಲಿ ಅಲ್ಲಿ ಬರುತ್ತೆ ಅವನು ಪ್ರತೀಕಾರ ಮಾಡೋದಕ್ಕೂ ಒಪ್ಪಿಗೆ ಕೊಟ್ಟ ಆ ಒಪ್ಪಿಗೆ ಯಾತಕ್ಕೆ ಕೊಟ್ಟ ಅಂತನ್ಬಿಟ್ರೆ ಈ ರೀತಿ ಪ್ರತಿಯೊಬ್ಬರಿಗೂ ಕೂಡ ಅನ್ಯಾಯ ಹೇಗೆ ದುರ್ಯೋಧನ ಅನ್ಯಾಯ ಮಾಡೋದಕ್ಕೋಸ್ಕರವಾಗಿ ದುರ್ಯೋಧನ ಅನ್ಯಾಯಕ್ಕೆ ಪಾಂಡವರು ಬಲಿಯಾಗಿದ್ದರು ಆ ರೀತಿ ಪಾಂಡವರು ಬಲಿಯಾಗ್ಬಿಟ್ಟು ಎಲ್ಲರೂ ಕೂಡ ಅನ್ಯಾಯಕ್ಕೆ ಈ ಬಲಿಯಾಗ್ತಾ ಇದ್ಬಿಟ್ರೆ ಸಮಾಜದಲ್ಲಿ ವ್ಯವಸ್ಥೆ ಹೊರಟೋಗ್ಬಿಡುತ್ತೆ ಪ್ರತಿಯೊಬ್ಬರೂ ಕೂಡ ದುಃಖವನ್ನು ಕಷ್ಟವನ್ನು ಅನುಭವಿಸಬೇಕಾಗುತ್ತೆ ಯಾವಾಗಲೂ ಕೂಡ ಏನು ಮಾಡ್ತಾರೆ ಅಂತಂದ್ಬಿಟ್ರೆ ಈ ದುಷ್ಟರು ಅದರ ಒಂದು ಪ್ರಯೋಜನವನ್ನು ಪಡ್ಕೊಂಡ್ಬಿಟ್ಟು ಇಡೀ ಸಮಾಜ ಅವನತಿ ಹೊಂದ್ಬಿಡುತ್ತೆ ಈ ಒಂದು ದೃಷ್ಟಿಯಿಂದ ಆ ಅಧರ್ಮಿಗಳನ್ನು ಆ ಅಧರ್ಮವನ್ನು ತಡೆಯುವುದಕ್ಕೋಸ್ಕರವಾಗಿ ಈ ಮಹಾಭಾರತ ಯುದ್ಧ ನಡೀತು ಅದು ಅದನ್ನು ಧರ್ಮಯುದ್ಧ ಅಂತ ಕರೆಯೋದು ಅಂತನ್ಬಿಟ್ಟು ಅದನ್ನು ಧರ್ಮಯುದ್ಧ ಅಂತ ಕರಿ ಧರ್ಮಯುದ್ಧಕ್ಕೆ ಅವರು ಮೂರು ಅರ್ಥವನ್ನು ಕೊಡ್ತಾರೆ ಒಂದು ಧರ್ಮಸಮ್ಮತವಾಗಿ ಯುದ್ಧ ಮಾಡ್ತಕ್ಕಂಥದ್ದು ಯುದ್ಧ ಧರ್ಮ ಅಂತ ಒಂದಿದೆ ಈ ರೀತಿಯೇ ಯುದ್ಧ ಮಾಡಬೇಕು ರಾತ್ರಿ ಹೊತ್ತು ಯುದ್ಧ ಮಾಡಬಾರ್ದು ಏನು ಓಡಿ ಹೋಗ್ತಾ ಮೇಲೆ ಅಸ್ತ್ರ ಬಿಡಬಾರ್ದು ಈ ಥರ ಎಲ್ಲ ಎಷ್ಟೋ ನಿಯಮಗಳೆಲ್ಲ ಇದೆ ಆ ನಿಯಮಗಳನ್ನೆಲ್ಲ ಅನುಸರಿಸಿ ಅದಕ್ಕನುಗುಣವಾಗಿ ಯುದ್ಧ ಮಾಡ್ತಕ್ಕಂಥದ್ದು ಧರ್ಮಯುದ್ಧ ಒಂದು ಅರ್ಥ ಅದನ್ನು ಪಾಂಡವರು ಮಾಡಲಿಲ್ಲ ಕೌರವರೂ ಮಾಡಲಿಲ್ಲ ಯಾರೂ ಮಾಡಲಿಲ್ಲ ಅದನ್ನು ಆ ಯುದ್ಧದ ಒಂದು ಆರ್ಭಟದಲ್ಲಿ ಆ ವೇಗದಲ್ಲಿ ಆ ವೇಗದಲ್ಲಿ ಈ ಎಲ್ಲ ನಿಯಮಗಳು ಕೂಡ ಕೊಚ್ಕೊಂಡು ಹೋಗಿಬಿಡುತ್ತೆ ಅದನ್ನು ಕೂಡ ಪಾಲಿಸೋಕೆ ಆಗೋದೇ ಇಲ್ಲ ಆ ರೀತಿಯಂಥ ಸಂದರ್ಭ ಬಂದುಬಿಡ್ತು ಮಹಾಭಾರತ ಯುದ್ಧದಲ್ಲೂ ಕೂಡ ಆದ್ದರಿಂದ ಯಾರೂ ಕೂಡ ಪಾಂಡವರು ಅದನ್ನನುಸರಿಸಲಿಲ್ಲ ಕೌರವರು ಅದನ್ನನುಸರಿಸಲಿಲ್ಲ ಹಾ ಆ ರೀತಿ ಆಯಿತು ಇದು ಒಂದು ಅರ್ಥ ಧರ್ಮಯುದ್ಧ ಅಂತಂದುಬಿಟ್ರೆ ಇನ್ನೊಂದು ಅರ್ಥ ಅಂತಂದುಬಿಟ್ರೆ ಅದೇ ನಾನು ಹೇಳಿದ್ನಲ್ಲ ಧರ್ಮಕ್ಕೋಸ್ಕರ ಯುದ್ಧ ಮಾಡ್ತಕ್ಕಂಥದ್ದು ಧರ್ಮ ರಕ್ಷಣೆಗೋಸ್ಕರ ಯುದ್ಧ ಮಾಡ್ತಕ್ಕಂಥದ್ದು ಅದು ಒಂದು ಆ ಅರ್ಥ ಆ ಅರ್ಥನೂ ಕೂಡ ಅದು ಆ ಅರ್ಸಲು ಕೂಡ ಧರ್ಮಯುದ್ಧ ಅಂತ ಕರೀತಾರೆ ಇನ್ನೊಂದು ಅರ್ಥ ಏನು ಅಂತಂದ್ಬಿಟ್ರೆ ಧರ್ಮಯುದ್ಧ ಅಂತಂದ್ಬಿಟ್ರೆ ಯುದ್ಧ ಮಾಡತಕ್ಕಂಥದ್ದು ಕ್ಷತ್ರಿಯ ಧರ್ಮ ಕ್ಷತ್ರಿಯರ ಧರ್ಮ ಏನಪ್ಪ ಅಂದರೆ ಯುದ್ಧ ಮಾಡ್ತಕ್ಕಂಥದ್ದು ಅದಕ್ಕೋಸ್ಕರ ಆ ಧರ್ಮವನ್ನು ಅನುಸರ್ತಕ್ಕಂಥದ್ದು ಪ್ರತಿಯೊಬ್ಬರು ಕೂಡ ತಮ್ಮ ಧರ್ಮ ಧರ್ಮ ಅನುಸರ್ತಕ್ಕಂಥದ್ದು ಕ್ಷತ್ರಿಯರು ಕ್ಷತ್ರಿಯ ಧರ್ಮವನ್ನು ಅನುಸಿರತಕ್ಕಂಥದ್ದು ಅದು ಧರ್ಮಯುದ್ಧ ಈಗೆಲ್ಲ ಯುದ್ಧ ಎಲ್ಲ ಪ್ರಾರಂಭ ಆಗ್ಬಿಟ್ಟಿದೆ ಎಲ್ಲ ಡಿಸೈಡ್ ಆಗ್ಬಿಟ್ಟಿದೆ ಯುದ್ಧ ಮಾಡಬೇಕು ಅಂತ ಆಗ್ಬಿಟ್ಟಿದೆ ಅರ್ಜುನ ಕೊನೆಯ ಮೂಮೆಂಟ್ ಲಾಸ್ಟ್ ಮೂಮೆಂಟ್ಲಿ ನಾನು ಯುದ್ಧ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟ ಹಾಗಾಗಿ ಬಿಟ್ಟರೆ ಹೇಗಾಗುತ್ತೆ ಅವನು ಕ್ಷತ್ರಿಯ ಧರ್ಮ ಅಲ್ಲೇ ಆ ಸಂದರ್ಭದಲ್ಲಿ ಅವನು ಯುದ್ಧ ಮಾಡ್ತಕ್ಕಂಥದ್ದೇ ಅವನು ಧರ್ಮ ಹಿಂದೆ ಓಡಿ ಹೋಗ್ತಕ್ಕಂಥದ್ದು ಅವನ ಧರ್ಮ ಅಲ್ಲ ಆ ದೃಷ್ಟಿಯಿಂದ ಧರ್ಮಯುದ್ಧ ಅಂತನ್ಬಿಟ್ರೆ ಆ ಕ್ಷತ್ರಿಯರು ತಾವು ಮಾಡಲೇಬೇಕಾಗಿರ್ತಕ್ಕಂಥ ಕರ್ತವ್ಯ ಆಯ ಸಂದರ್ಭಕ್ಕೆ ಅನುಗುಣವಾಗಿ ತಾವು ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯ ಅದನ್ನು ಧರ್ಮಯುದ್ಧ ಅಂತ ಕರೀತಾರೆ ಏನಂತಂದ್ಬಿಟ್ಟು ಏನೇ ಬೇಕಾರಾಗಲಿ ಇದ್ರ ಒಟ್ಟು ಒಟ್ಟು ಅರ್ಥ ಅಂತಂದ್ಬಿಟ್ಟರೆ ಈ ಪ್ರತೀಕಾರ ಮಾಡೋದೋ ಮಾಡದೇ ಇರೋದು ಅಂತಲ್ಲ ಎಲ್ಲದು ಕೂಡ ಆಯಾ ಸಂದರ್ಭಕ್ಕನುಗುಣವಾಗಿರುತ್ತೆ ಅಂತಂದ್ಬಿಟ್ಟು ಇದನ್ನು ಯೂನಿವರ್ಸಲ್ಲಾಗಿ ಹೀಗೆ ಇರಬೇಕು ಎಲ್ಲಾ ಸಂದರ್ಭದಲ್ಲಿ ಹೀಗೆ ಆಗಬೇಕು ಅಂತಂದ್ಬಿಟ್ಟು ಎಲ್ರಿಗೂ ಅದನ್ನು ಅನ್ವಯಿಸೋಕ್ಕಾಗೋದಿಲ್ಲ ಎಲ್ಲ ಸಂದರ್ಭಕ್ಕೂ ಕೂಡ ಅನ್ವಯಿಸೋಕ್ಕಾಗೋದಿಲ್ಲ ಅಂತಂದ್ಬಿಟ್ಟು ಅನ್ನೋದು ಭಾಳ ಮುಖ್ಯವಾಗಿರ್ತಕ್ಕಂಥ ಅಂಶ ಆಮೇಲೆ ಶ್ರೀರಾಮಕೃಷ್ಣರು ತಮ್ಮ ಮಾತನ್ನು ಮುಂದುವರಿಸ್ತಾ ಹೇಳ್ತಾರೆ ಭಗವಂತನ ಸೃಷ್ಟಿಯಲ್ಲಿ ಹಲವಾರು ವಿಧದ ಜೀವ ಜಂತು ಮರ ಗಿಡ ಇದೆ ಪ್ರಾಣಿಗಳಲ್ಲಿ ಒಳ್ಳೆಯೂ ಇವೆ ಕೆಟ್ಟವೂ ಇವೆ ಹುಲಿಯಂಥ ಕ್ರೂರ ಮೃಗಗಳೂ ಇವೆ ಮರಗಳಲ್ಲಿ ಕೆಲವು ಅಮೃತೋಪಮ ಹಣ್ಣು ಬಿಡುತ್ತವೆ ಇನ್ನು ಕೆಲವು ಇವೆ ಅವು ವಿಷಪೂರಿತ ಹಣ್ಣು ಬಿಡುತ್ತವೆ ಅದೇ ರೀತಿಯಲ್ಲಿ ಮನುಷ್ಯರಲ್ಲಿ ಒಳ್ಳೆಯವರು ಕೆಟ್ಟವರು ಸಾಧು ಅಸಾಧು ಎಲ್ಲರೂ ಇರುತ್ತಾರೆ ಸಂಸಾರಸ ಸಂಸಾರಾಸಕ್ತರು ಇರುತ್ತಾರೆ ಭಕ್ತರು ಇರುತ್ತಾರೆ ಇದೇ ಪ್ರಪಂಚ ಪ್ರಪಂಚ ಹೀಗೆ ಇರುತ್ತೆ ಶ್ರೀರಾಮಕೃಷ್ಣ ಮುಂದುವರಿಸಿ ಹೇಳ್ತಾರೆ ಜೀವರಲ್ಲಿ ನಾಲ್ಕು ವಿಧ ಬದ್ಧ ಮುಮುಕ್ಷು ಮುಕ್ತ ಮತ್ತು ನಿತ್ಯ ನಿತ್ಯ ಜೀವರು ನಿತ್ಯ ಜೀವರು ಯಾರು ಅಂತಂದ್ಬಿಟ್ರೆ ನಿತ್ಯ ಜೀವರು ಅಂತಂದ್ಬಿಟ್ರೆ ಇಲ್ಲಿ ನಿತ್ಯ ಮುಕ್ತರು ನಾರದಾದಿಗಳು ಇವರು ಈ ಪ್ರಪಂಚದಲ್ಲಿರುವುದು ಜೀವರ ಮಂಗಳಕ್ಕಾಗಿ ಜೀವರಿಗೆ ಶಿಕ್ಷಣ ಕೊಡಲು ಸುಖ ಅವರು ಏನು ಮಾಡ್ತಾರೆ ಅಂತಂದ್ಬಿಟ್ರೆ ಅವ್ರು ಯಾವಾಗಲೂ ಮುಕ್ತರಾಗೇ ಇರ್ತಾರೆ ಆದ್ರೂ ಕೂಡ ಜೀವಿಗಳಿಗೋಸ್ಕರವಾಗಿ ಅವರ ಮೇಲೆ ಅನುಕಂಪದಿಂದ ಯಾರು ಸಾಧನೆ ಮಾಡ್ತಾಯಿರ್ತಾರೋ ಜಗತ್ತಿನಲ್ಲಿ ಪ್ರಪಂಚದಲ್ಲಿ ಸಂಸಾರದಲ್ಲಿರ್ತಾರೋ ಅವರವನ್ನ ಮೇಲೆ ಕರುಣೆಯಿಂದ ಅವರು ಅನೇಕ ರೀತಿಯಲ್ಲಿ ಭೂಮಿಗಿಳಿದು ಬರ್ತಾರೆ ಅವ್ರಿಗೆ ಮಾರ್ಗದರ್ಶನ ಮಾಡ್ತಾರೆ ಇವರೆಲ್ಲ ನಿತ್ಯ ಜೀವಕೋಟಿಗಳು ಈಶ್ವರ ಕೋಟಿಗಳು ಅಂತ ಅಂದ್ಬಿಟ್ಟು ಶ್ರೀರಾಮಕೃಷ್ಣ ಕರೀತಾರೆ ಅಧಿಕಾರಿ ಅಧಿಕಾರಿಕ ಪುರುಷಗಳು ಪುರುಷರು ಅಂತೂ ಕೂಡ ಅವ್ರನ್ನ ಕರೀತಾರೆ ಶಾಸ್ತ್ರದಲ್ಲಿ ಯೋಗಶಾಸ್ತ್ರದಲ್ಲಿ ಪ್ರಪಂಚದಲ್ಲಿ ಜೀವನ ಮಂಗಳಕ್ಕಾಗಿ ಅವರು ಬರ್ತಾರೆ ಬದ್ಧ ಜೀವರು ಇದಕ್ಕೆ ವಿರುದ್ಧವಾಗಿರ್ತಕ್ಕಂಥದ್ದು ತದ್ವಿರುದ್ಧವಾಗಿರ್ತಕ್ಕಂಥದ್ದು ಬದ್ಧ ಜೀವರು ವಿಷಯಾಸಕ್ತರಾಗಿರುತ್ತಾರೆ ಭಗವಂತನನ್ನು ಮರೆತೇ ಇರುತ್ತಾರೆ ಮರೆತು ಕೂಡ ಭಗವಂತನ ನೆನೆಯುವುದಿಲ್ವಂಥವ್ರು ಹ್ಞೂ ಮರೆತು ಕೂಡ ಅವರು ಭಗವಂತನ ನೆನೆಯುವುದೇ ಇಲ್ವಂತೆ ಅಷ್ಟರ ಮಟ್ಟಿಗೆ ಅವ್ರು ಬದ್ಧರಾಗಿರ್ತಾರೆ ಇವರೆರಡು ಎಕ್ಸ್ಟ್ರೀಮ್ ಕೇಸಸ್ಸು ಹ್ಞೂ ಎರಡು ಇವರು ಮಧ್ಯದಲ್ಲಿ ಯಾರು ಬರ್ತಾರೆ ಅಂತಂದ್ಬಿಟ್ರೆ ಮುಮುಕ್ಷು ಜೀವರು ಬ ಮುಕ್ಷ ಜೀವರು ಬರ್ತಾರೆ ಅವ್ರು ಯಾರಪ್ಪ ಅಂತಂದ್ಬಿಟ್ರೆ ಮುಕ್ತರಾಗಲು ಇಚ್ಛೆಪಡುವವರು ಆದರೆ ಜೀವನದಲ್ಲಿ ಕೆಲವರು ಜಯಶೀಲರಾಗುತ್ತಾರೆ ಇನ್ನು ಕೆಲವರು ಆಗುವುದಿಲ್ಲ ಇವರನ್ನು ಪ್ರವರ್ತಕರು ಅಂತಲೂ ಕೂಡ ಕರೀತಾರೆ ಮುಕ್ತಿಯನ್ನು ಪಡೆಯುವುದಕ್ಕೋಸ್ಕರವಾಗಿ ಸಾಧನೆ ಮಾಡ್ತಾ ಸಾಧನೆಯಲ್ಲಿ ತೊಡಗಿರ್ತಕ್ಕಂಥವ್ರು ಪ್ರವರ್ತಕರು ಅಂತೂ ಕೂಡ ಇವರನ್ನು ಕರೀತಾರೆ ಇವರಲ್ಲಿ ಕೆಲವರು ಮುಕ್ತಿಯನ್ನು ಪಡಿತಾರೆ ಕೆಲವರು ಮುಕ್ತಿಯನ್ನು ಪಡೆಯುವುದಕ್ಕೆ ಆಗುವುದಿಲ್ಲ ಅವರವರ ಸಾಮರ್ಥ್ಯ ಅವರವರ ಸಂಸ್ಕಾರ ಇತ್ಯಾದಿಗಳಿಗೆ ಅನುಗುಣವಾಗಿ ಮತ್ತು ಕೆಲವರು ಮುಕ್ತ ಜೀವರು ಈ ಪ್ರಪಂಚದಲ್ಲಿ ಕಾಮಕಾಂಚನದಿಂದ ಬಂದಿತರ ಆಗದವರು. ಉದಾಹರಣೆಗೆ ಸಾಧು ಮಹಾತ್ಮರು ಇವರ ಹೃದಯದಲ್ಲಿ ವಿಷಯಬುದ್ಧಿ ಲೇಷ ಮಾತ್ರವೂ ಇರುವುದು ಸರ್ವದಾ ಹರಿಪಾದ ಪದ್ಮಚಿಂತನೆ ಮಾಡುತ್ತಿರುತ್ತಾರೆ ಇದಕ್ಕೆ ಒಂದು ಸುಂದರವಾಗಿರತಕ್ಕಂಥ ಉದಾಹರಣೆಯನ್ನು ಶ್ರೀರಾಮಕೃಷ್ಣರು ಹೇಳಿಕೊಡ್ತಾರೆ ಮೀನು ಹಿಡಿಯಲು ಕೆರೆಗೆ ಬೆಲೆ ಹಾಕುತ್ತಾರೆ ಕೆಲವು ಮೀನುಗಳು ಅಂಥ ಬುದ್ಧಿಶಾಲಿಗಳು ಬಲೆಗೆ ಬೀಳುವುದೇ ಇಲ್ಲ ಅವನ್ನು ನಿತ್ಯ ಜೀವರಿಗೆ ಹೋಲಿಸಬಹುದು ಆದರೆ ಭೂಭಾಗ ಮೀನು ಬಲೆಗೆ ಬೀಳುತ್ತವೆ ಅವುಗಳಲ್ಲಿ ಕೆಲವು ತಪ್ಪಿಸಿಕೊಂಡು ಹೋಗಲು ಪ್ರಯತ್ನಿಸುತ್ತವೆ ಅದನ್ನು ಮುಮುಕ್ಷು ಜೀವರಿಗೆ ಹೋಲಿಸಬಹುದು ಆದರೆ ಎಲ್ಲವೂ ತಪ್ಪಿಸಿಕೊಂಡು ಹೋಗಲಾರವು ಎಲ್ಲೋ ಕೆಲವು ಟಪಕ್ ಟಪಕ್ ಅಂತ ಶಬ್ದ ಮಾಡಿ ಬಲೆಯಿಂದ ನೆಗೆದು ಆಗ ಬೆಸ್ತ ಕೂಗಿಕೊಳ್ಳುತ್ತಾನೆ ಓ ನೋಡಲ್ಲಿ ದೊಡ್ಡದೊಂದು ಮೀನು ತಪ್ಪಿಸಿಕೊಂಡು ಹೋಗುತ್ತಿರುವುದಲ್ಲ ಆದರೆ ಬಲೆಗೆ ಬಿದ್ದ ಅಧಿಕಾಂಶ ತಪ್ಪಿಸಿಕೊಳ್ಳಲಾರವು ತಪ್ಪಿಸಿಕೊಳ್ಳಲು ಪ್ರಯತ್ನವನ್ನೂ ಮಾಡುವುದಿಲ್ಲ ಅದಕ್ಕೆ ಬದಲು ಬಲೆಯನ್ನು ಕಚ್ಚಿಕೊಂಡು ಕೆಸರಿನೊಳಕ್ಕೆ ಹೋಗಿ ಸುಮ್ಮನೆ ಯೋಚಿಸುತ್ತವೆ ಇನ್ನೂ ಭಯಪಡಬೇಕಾದದ್ದೇನಿಲ್ಲ ಸುರಕ್ಷಿತವಾಗಿದ್ದೇವೆ ಇಲ್ಲಿ ಅಂತ ಅದಕ್ಕೆ ಆದರೆ ಅವಕ್ಕೆ ಗೊತ್ತಿಲ್ಲ ಬೆಸ್ತ ಸರ್ ಅಂತ ಬಲೆ ಎಳೆದು ತಮ್ಮನ್ನು ಹೊರಕ್ಕೆ ಹಾಕುತ್ತಾನೆ ಎಂಬುದು ಇವನ್ನೇ ಬದ್ಧ ಜೀವರಿಗೆ ಹೋಲಿಸಬಹುದು ಅಂತನ್ಬಿಟ್ಟು ಇವರೆಲ್ಲ ಬದ್ಧಜೀವರು ಅವರು ಯೋಚನೆಯನ್ನೇ ಮಾಡೋದಿಲ್ಲ ಇದೊಂದು ಬಂಧನ ಅಂತನ್ಬಿಟ್ಟು ನಾವು ಬಂಧನದಲ್ಲಿದ್ದೀವಿ ಅಂತಕ್ಕಂಥ ಅರಿವೇ ಅವರಿಗೆ ಉಂಟಾಗೋದಿಲ್ಲ ಅಂತಂದ್ಬಿಟ್ಟು ಶ್ರೀರಾಮಕೃಷ್ಣ ಹೇಳ್ತಾರೆ ಬದ್ಧಜೀವರು ಈ ಪ್ರಪಂಚದಲ್ಲಿ ಕಾಮಕಾಂಚನದಿಂದಲೇ ಬದ್ಧರಾಗಿರುತ್ತಾರೆ ಕೈಕಾಲುಗಳಿಗೆ ಬೇಡಿ ಕಾಮಕಾಂಚನದಿಂದಲೇ ತಮಗೆ ಬಹು ಸುಖ ದೊರೆಯುತ್ತದೆ ನಿರ್ಭಯರಾಗಿರಬಹುದು ಎಂಬುದಾಗಿ ಭಾವಿಸುತ್ತಾರೆ ಇದರಲ್ಲಿ ಸ್ವಾಮಿ ಶ್ರೀರಾಮಕೃಷ್ಣರು ಮತ್ತೆ ಮತ್ತೆ ಈ ಕಾಮಕಾಂಚನದ ಬಗ್ಗೆ ಅವರು ಹೇಳ್ತಾರೆ ಪ್ರಪಂಚ ಅಂತಂದರೆ ಮಾಯೆ ಅಂತಂದರೆ ಬರೀ ಕಾಮಕಾಂಚನ ಅಷ್ಟೇ ಅಂತನ್ಬಿಟ್ಟು ಮತ್ತೇನೂ ಇಲ್ಲ ಸಂಸಾರ ಅಂದ್ರೆ ಅಷ್ಟೇನೇ ಅಂತನ್ಬಿಟ್ಟು ಹೇಳ್ತಾರೆ ಯಾಕೋಸ್ಕರ ಇಷ್ಟೊಂದು ಅವರು ಇದಕ್ಕೆ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ ಅಂತಂದ್ಬಿಟ್ಟು ಈ ಉದಾಹರಣೆಗೆ ಮೊದಲೇ ನಾನು ಹೇಳಿದಾಗೀನಿ ಈ ಅಹಂ ಅಂತಕ್ಕಂಥದ್ದಿ ಎಲ್ಲ ಅದು ಎರಡು ಎರಡು ರೀತಿಯಲ್ಲಿ ವ್ಯಕ್ತವಾಗುತ್ತೆ ಒಂದು ನಾನು ಇರಬೇಕು ನಾನು ಸುಖವಾಗಿರಬೇಕು ಅಂತನ್ಬಿಟ್ಟು ನಾನು ಇರಬೇಕು ನಾನು ಸುಖವಾಗಿರಬೇಕು ಟು ಬಿ ಆ್ಯಂಡ್ ಆ್ಯಂಡ್ ಆಲ್ಸೋ ಟು ಎಂಜಾಯ್ ಈಗ ನಾನು ಇರಬೇಕು ಅಂತಂದ್ಬಿಟ್ರೆ ನನಗೊಂದು ಆಶ್ರಯ ಬೇಕು ಆಧಾರ ಬೇಕು ಆಧಾರ ಇಲ್ಲದೆ ನಾನು ಇರೋಕ್ಕಾಗೋದಿಲ್ಲ ನಾನು ಇರೋದು ಅಂತಂದರೆ ಏನು ಅಂತಂದ್ಬಿಟ್ರೆ ನಾನು ಹೊಂದಿರೋದು ಅಂತನ್ಬಿಟ್ಟು ಇರುವಿಕೆ ಹೊಂದಿರುವಿಕೆ ಎರಡೂ ಕೂಡ ಏನಾಗುತ್ತೆ ಅಂತನ್ಬಿಟ್ರೆ ಇಲ್ಲಿ ಒಂದಾಗಿಬಿಡುತ್ತೆ ನಾನು ಇರಬೇಕು ಅಂತಂದ್ಬಿಟ್ರೆ ಏನಾರು ಹೊಂದಿರಬೇಕು ಪಡೆದಿರಬೇಕು ಐ ಹಾ ಟು ಪ್ರೊಸೆಸ್ ಸಮ್ಥಿಂಗ್ ಇದೆಲ್ಲ ಏನಪ್ಪ ನಾನು ಇರೋದಕ್ಕೆ ಅನೇಕ ರೀತಿಯ ವಸ್ತುಗಳು ನನಗೆ ಬೇಕಾಗುತ್ತೆ ಹಣ ಬೇಕಾಗತ್ತೆ ಮನೆ ಬೇಕಾಗತ್ತೆ ಆಸ್ತಿ ಬೇಕಾಗುತ್ತೆ ಕಾಮ ಕಾಂಚನ ಅಂತಂದುಬಿಟ್ರೆ ಅಷ್ಟು ಬರೀ ಹಣ ಅಂತ ಮಾತ್ರ ಅಲ್ಲ ಈ ಹಣ ಆಸ್ತಿ ಪಾಸ್ತಿ ಮನೆ ಮಠ ಎಲ್ಲದೂ ಕೂಡ ಅಧಿಕಾರ ಪೊದಿಷನ್ ಯಾವುದೋ ಒಂದು ಪೊಸಿಷನ್ ಕೂಡ ನನ್ನ ನಾನು ಇರುವಿಕೆಗೆ ನನಗೊಂದು ಆಧಾರ ಇತ್ತು ಅಹಂಕಾರಕ್ಕೆ ಇದು ಆಧಾರ ನಾನು ಇರುವಿಕೆ ಅಂತಕ್ಕಂಥದ್ದಕ್ಕೆ ಇವೆಲ್ಲ ಆಧಾರಪ್ರಾಯವಾಗಿ ಈ ಕಾಂಚನ ಅಂತಕ್ಕಂಥದ್ದು ಎಲ್ಲದೂ ಕೂಡ ಈ ಮೈ ಸಪೋರ್ಟ್ ಫಾರ್ ದ ಈಗೋ ಅದನ್ನು ಕಾಂಚನ ಅಂತ ಶ್ರೀರಾಮಕೃಷ್ಣ ಕರೀತಾರೆ ಇದು ಅತ್ಯಂತ ಅವಶ್ಯಕ ಈಗೋ ಇರಬೇಕು ಈಗೋ ಫಾರ್ ದಿ ಎಕ್ಸಿಸ್ಟೆನ್ಸ್ ಆಫ್ ದಿ ಈಗೋ ಫಾರ್ ದಿ ಸರ್ವೈವಲ್ ಆಫ್ ದಿ ಈಗೋ ಇಟ್ ಈಸ್ ವೆರಿ ಎಸೆನ್ಷಿಯಲ್ ಆವಾಗೇನು ಅದಿಲ್ಲ ಅಂತಂದ್ಬಿಟ್ರೆ ಏನಾಗುತ್ತೆ ಅಂತಂದ್ಬಿಟ್ಟು ನಾನು ಇಲ್ಲವೇ ಇಲ್ಲ ಅಂತಕ್ಕಂಥ ಒಂದು ಅರಿವು ಬಂದುಬಿ ಉಂಟಾಗ್ಬಿಡುತ್ತೆ ನಾನು ಏನು ಹೊಂದಿಲ್ಲ ಅಂತಂದ್ಬಿಟ್ರೆ ನಾನೇ ಇಲ್ಲ ಅಂತನ್ಬಿಟ್ಟು ಆಮೇಲೆ ಏನಾಗುತ್ತೆ ನಾನು ಬರೀ ಇದ್ರೂ ಸಾಕಾಗುವುದಿಲ್ಲ ಸುಖವಾಗಿರಬೇಕು ಸುಖವಾಗಿರಬೇಕು ಅಂತಂದ್ಬಿಟ್ರೆ ಏನು ಮಾಡ್ತೀನಿ ಅಂತಂದ್ಬಿಟ್ರೆ ನಾನು ಎಲ್ಲ ವಿಷಯ ಸುಖಕ್ಕೋಸ್ಕರ ಆಸೆ ಪಡ್ತೀನಿ ಇಂದ್ರಿಯ ಸುಖಕ್ಕೋಸ್ಕರ ಆಸೆ ಪಡ್ತೀನಿ ಎಲ್ಲ ಇಂದ್ರಿಯ ಒಟ್ಟು ಮೊತ್ತ ಯಾವುದಪ್ಪ ಅಂತನ್ಬಿಟ್ರೆ ಈ ಕಾಮ ಅಂತಕ್ಕಂತಹದ್ದು ಅದಕ್ಕೆ ಕಾಮ ಕಾಂಚನ ಅಂತಂದ್ಬಿಟ್ಟು ಶ್ರೀರಾಮಕೃಷ್ಣ ಹೇಳಿದ್ರು ಒಂದು ನಾನು ಇರುವಿಕೆ ಇರಬೇಕು ಅಂತಕ್ಕಂಥದ್ದು ಮತ್ತೊಂದು ನಾನು ಸುಖವಾಗಿರಬೇಕು ಅಂತಂದ್ಬಿಟ್ಟು ನನ್ನ ಸುಖವನ್ನು ಯಾವಾಗಲೂ ಕೂಡ ನಾನು ಎಲ್ಲಿ ಗುರುತಿಸ್ತೀನಿ ಅಂತಂದ್ಬಿಟ್ರೆ ವಿಷಯದಲ್ಲಿ ಗುರುತಿಸ್ತೀನಿ ಇಂದ್ರಿಯ ಸುಖದಲ್ಲಿ ಗುರುತಿಸ್ತೀನಿ ಅದಕ್ಕೋಸ್ಕರವಾಗಿ ಎರಡೂ ಕೂಡ ಅತ್ಯಂತ ಮುಖ್ಯವಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಈ ಪ್ರಪಂಚದಲ್ಲಿ ಇರಬೇಕು ಅಂತಂದ್ಬಿಟ್ಟು ಈ ಎರಡೂ ಅತ್ಯಂತ ಮುಖ್ಯವಾಗಿರ್ತಕ್ಕಂತಹದ್ದು ಅದಕ್ಕೆ ಯಾವಾಗ ಒಂದು ಈಸ್ ಒನ್ ಈಸ್ ಪೊಸೆಸಿವ್ ಪೊಸೆಸಿವ್ ರಿಯಾಲಿಟಿ ಅನದರ್ ಈಸ್ ಪ್ಲಸರ್ ಪ್ರಿನ್ಸಿಪಲ್ ಒಂದು ಪೊಸೆಸಿವ್ ಪ್ರಿನ್ಸಿಪಲ್ ಆ್ಯಂಡ್ ಪ್ಲಸರ್ ಪ್ರಿನ್ಸಿಪಲ್ ಅಂತ ಹೇಳ್ಬೋದು ಇವೆರಡನ್ನು ಕೂಡ ಒನ್ ಇಸರ್ ಪ್ರಿನ್ಸಿಪಲ್ ರೆಫರ್ ಟು ಕಾಮ ಪೊಸೆಸಿವ್ ಪ್ರಿನ್ಸಿಪಲ್ ರೆಫರ್ಸ್ ಟು ದಿ ಕಾಂಚನ ಕಾಂಚನ ಇವೆರಡೂ ಕೂಡ ಪ್ರಪಂಚ ಅಂದರೆ ಇವಿಷ್ಟೇ ಇವೆರಡೇ ಮತ್ತೇನೂ ಅಲ್ಲ ಅಂತಂದ್ಬಿಟ್ಟು ಶ್ರೀರಾಮಕೃಷ್ಣ ಹೇಳ್ತಾರೆ ಯಾವಾಗ ನಾವು ನಮ್ಮ ಇರುವಿಕೆಯನ್ನು ಭಗವಂತನಲ್ಲಿ ಗುರುತಿಸೋ ಸಾಧ್ಯವಾಗುತ್ತೋ ನಮ್ಮ ಸುಖವನ್ನು ಭಗವಂತನಲ್ಲಿ ಕಾಣೋದಕ್ಕೆ ಸಾ ಸಾಧ್ಯವಾಗುತ್ತೋ ಆಗ ಇವೆರಡರಿಂದ ನಾವು ಮುಕ್ತಿಯನ್ನು ಪಡಿಬೋದು ಅಂತನ್ಬಿಟ್ಟು ಇದು ಮುಖ್ಯವಾಗಿರತಕ್ಕಂಥ ವಿಷಯಲ್ಲಿ ಬದ್ಧ ಜೀವ ಸಾಯುವಾಗ ಆತನ ಹೆಂಡತಿ ಹೇಳುತ್ತಾಳೆ ನೀವೇನು ನೀವೇನು ಹೊರಟು ಬಿಟ್ರಿ ನನಗೇನು ಮಾಡಿ ಹೋಗುತ್ತಾ ಇದ್ದೀರಿ ಮಾಯ ಅಂಥದ್ದು ಅವ್ಳು ಹೇಳ್ತಾಳಂತೆ ನಿಮ್ಮ ನಾವು ನೀವೇನು ಹೋಗ್ತಾ ಇದ್ದೀರಾ ನನಗೇನು ಮಾಡ್ತಾ ಅವಳ ಅವಳ ಚಿಂತೆ ತನ್ನ ಇರಬೇಕು ಈ ಚಿಂತೆ ಮಾತ್ರ ಆಕೆಗೆ ಅವನು ಸತ್ತೋ ಆದ್ಮೇಲೆ ಅವನ ಗತಿ ಏನು ಅಂತ ಅದರ ಯೋಚನೆಯೇ ಇಲ್ಲ ಹ್ಞೂ ಯಾವಾಗಲೂ ಕೂಡ ಪ್ರತಿಯೊಬ್ಬರು ಕೂಡ ಭಾವಿಸ್ತಕ್ಕಂಥದ್ದು ತಮ್ಮ ಚಿಂತೆ ಮಾತ್ರ ತಾವ ತಾವೇ ಇರಬೇಕು ತಮ್ಮ ಗತಿ ಏನು ಅಂತಂದ್ಬಿಟ್ಟು ಮಾಯೆ ಅಂಥದ್ದು ದೀಪ ಸ್ವಲ್ಪ ದಪ್ಪವಾಗಿ ಉರಿಯುತ್ತಿದ್ದರೆ ಬದ್ಧ ಜೀವ ಹೇಳುತ್ತಾನೆ ಅವನು ಸಾಯ್ತಾಯಿದ್ದಾನೆ ಎಣ್ಣೆ ಹೆಚ್ಚಾಗಿ ಖರ್ಚಾಗುತ್ತದೆಯೇ ಬತ್ತಿ ಕಡಿಮೆ ಮಾಡು ಅಂತನ್ಬಿಟ್ಟು ಆ ಸಮಯ ಸಾಯುವ ಸಮಯದಲ್ಲೂ ಕೂಡ ಅವನಿಗೆ ಅದೇ ವಿಷಯ ಅದೇ ವಿಷಯ ನಿವೇದಿತ ಜೀವನದಲ್ಲೊಂದು ಘಟನೆ ಬರುತ್ತೆ ಮಿಸ್ ಓಲ್ ವೋಲ್ಬುಲ್ ಅಂತ ಒಬ್ಬಳು ಇರ್ತಾಳೆ ನಿಮಗೆಲ್ಲ ಗೊತ್ತು ಶ್ರೀರಾಮಕೃಷ್ಣ ಸ್ವಾಮಿ ವಿವೇಕಾನಂದರ ಅತ್ಯಂತ ಪರಮ ಆಪ್ತ ಶಿಷ್ಯ ಆಕೆ ಮತ್ತು ನಿವೇದಿತ ಅವರಿಗೆ ತುಂಬ ಬಾಂಧವ್ಯ ಇರುತ್ತೆ ತುಂಬ ಬಾಂಧವ್ಯ ಇರುತ್ತೆ ಆಕೆಯನ್ನು ನಿವೇದಿತ ತನ್ನ ತಾಯಿ ಇಂತಲೇ ಇರ್ತಾಳೆ ಅಷ್ಟರ ಮಟ್ಟಿಗೆ ಆಕೆಯ ಮೇಲೆ ಭಕ್ತಿ ಗೌರವ ಆಕೆ ಇದು ತುಂಬ ಕಾಯಿಲೆ ಬಂದಿರೋ ಮಲಗಿರ್ತಾಳೆ ಇನ್ನೊಂದು ಸಾಯಿಸ್ಥಿತಿನಲ್ಲಿರ್ತಾಳೆ ಅದಕ್ಕೋಸ್ಕರವಾಗಿ ನೋಡೋದಕ್ಕೋಸ್ಕರವಾಗಿ ಭಾರತದಿಂದ ಅಲ್ಲಿ ಹೋಗಿರ್ತಾಳೆ ನಿವೇದಿತ ಕೊನೆಗಾಲದಲ್ಲಿ ಅವರ ಸೇವೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅವ್ರ ಮನೆಗೆ ಹೋದರೆ ಅವಳು ಮಗಳಿದ್ದಾಳೆ ಓಲಿಯಾ ಅಂತನ್ಬಿಟ್ಟು ಅವಳು ಇವಳನ್ನ ಸೇವೆ ಮಾಡೋದಕ್ಕೆ ಬಿಡಲಿಲ್ವಂತೆ ಮನೇಲಿರೋದಕ್ಕೆ ಬಿಡಲಿಲ್ವಂತೆ ಕಾರಣ ಏನು ಅಂತಂದ್ಬಿಟ್ರೆ ಅವಳು ತುಂಬ ಶ್ರೀಮಂತ ಮಹಿಳೆ ವೋಲಿಬಾಲ್ ಭಾಳ ಶ್ರೀಮಂತ ಮಹಿಳೆ ಇವಳೆಲ್ಲರೂ ಕೂಡ ತನ್ನ ಅವಳು ಆಸ್ತಿಯಲ್ಲಿ ಅವಳು ಅಪ್ತಾಯಿಸ್ಕೊಂಡು ಹೋಗ್ಬಿಟ್ಟು ತನ್ನಗತಿ ಏನು ಅಂತಂದ್ಬಿಟ್ಟು ಅವಳ ಮನೇಲಿ ಇರೋದಕ್ಕೆ ಬಿಡಲಿಲ್ಲ ಸೇವೆ ಮಾಡೋದಕ್ಕೆ ಬಿಡಲಿಲ್ಲ ಅವಳೆಲ್ಲೋ ಹೊರಗಡೆ ಇರಬೇಕಾಯ್ತು ಹೋಗ್ಬಿಟ್ಟು ಅಂದರೆ ಎಷ್ಟರ ಮಟ್ಟಿಗೆ ನೋಡಿ ತಾಯಿಯ ಕ ತಾಯಿ ಮೇಲಿನ ಪ್ರೀತಿಗಿಂತ ಅವಳಿಗೆ ಆಸ್ತಿ ಮೇಲಿನ ಪ್ರೀತಿನೇ ಮುಖ್ಯ ಆ ತಾಯಿ ಎಷ್ಟೊಂದು ಆಸ್ತಿ ಬಿಟ್ಟು ಹೋಗಿದ್ದಾಳೆ ಅದೇ ಮುಖ್ಯ ಆಗ ಅವಳಿಗೆ ಅಷ್ಟರ ಮಟ್ಟಿಗೆ ನಮಗೆ ಆಸ್ತಿ ಮೇಲೆ ಅಷ್ಟೊಂದು ವ್ಯಾಮೋಹ ಬಂದ್ಬಿಡುತ್ತೆ ಒಂದು ಒಬ್ಬ ಒಬ್ ಮುದುಕಿದ್ಲಂತೆ ಆ ಮುದುಕಿ ಸಾಯ್ತಾ ಇದ್ದಾಳೆ ಸಾಯುವ ಸಮಯದಲ್ಲಿ ಬೆಲ್ಲ ಬೇರೆ ಮಕ್ಕಳೆಲ್ಲ ಬಂದು ಸುತ್ತ ನಿಂತ್ಕೊಂಡಿದ್ರಂತೆ ಇನ್ನೇನು ಸಾಯುವ ಸಮಯದಲ್ಲಿ ಅವಳು ಅಂದ್ಕೊಡು ಹೀಗೆ ತೋರ್ಸ್ತಾ ಇದ್ದಂಟು ಹೀಗೆ ನೋಡಿ ನೋಡಿ ನೋಡಿ ಎಲ್ಲಿ ನಿಂತನ್ಬಿಟ್ಟು ಇವರೆಲ್ಲ ಅಂದ್ಕೊಂಡ್ರು ಎಲ್ಲೊಂದು ಆಸ್ತಿ ಇಟ್ಟಿರಬೇಕು ನಿಧಿ ಇರಬೇಕು ಅದು ಭೂಮಿ ಕೆಳಗಡೆ ಅದನ್ನು ತೋರಿಸ್ತಾ ಇದ್ದಾಳೆ ಅದನ್ನು ನಿರ್ಧರಿಸ್ತಾ ಇದ್ದಾಳೆ ಅಂತನ್ಬಿಟ್ಟು ಆಮೇಲೆ ಅವಳು ಹೇಳಿದ್ದಂತೆ ನೋಡಿ ಇಲ್ಲಿ ಹೆಮ್ಮೆಕರು ಕಸಪರಿಕೆ ತಿಂತಾಯಿದ್ದೆ ತುಪ್ಸು ತುಪ್ಪಿಸಿ ಅಂತಂದ್ಬಿಟ್ಟು ಎಲ್ರಿಗೂ ಅಷ್ಟೇ ಆ ಸಮಯದಲ್ಲೂ ಕೂಡ ಯಾರಿಗೂ ಹೆಮ್ಮೆ ಹೆಮ್ಮೆಕರು ಕಸಪರಿಕೆ ಹೋಗುತ್ತಲ್ಲ ಅಂತ ಕಸಪರಿಕೆ ಮೇಲೆ ಆಸೆ ಅದನ್ನು ಕೂಡ ಕಲ್ತ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಆ ಸಮಯ ಆ ಸಮಯದಲ್ಲೂ ಅಂಥ ಒಂದು ಕ್ರಿಟಿಕಲ್ ಸಿಚುವೇಶನಲ್ಲೂ ಕೂಡ ಆದರೆ ಆತ ಮಲಗಿರುವುದು ಮೃತ್ಯುಶಯಲ್ಲಿ ಬದ್ಧಜೀವರು ಭಗವತ್ ಚಿಂತನೆ ಮಾಡುವುದೇ ಇಲ್ಲ ಸಮಯ ದೊರೆತರೆ ಕಾಡು ಹರಟೆ ಇಲ್ಲದಿದ್ದರೆ ಕೆಲಸಕ್ಕೆ ಬಾರದ ಕೆಲಸ ಕೆಲಸಕ್ಕೆ ಕೆಲಸಕ್ಕೆ ಕೆಲಸ ಇವುಗಳಲ್ಲಿ ತೊಡಗುತ್ತಾರೆ ಏಕೆ ಹೀಗೆ ಕೇಳಿದರೆ ಉತ್ತರ ಸುಮ್ಮನೆ ಕುಳಿತುಕೊಳ್ಳಲಾಗುವುದಿಲ್ಲ ಆಕಾಶಕ್ಕೆ ಏಣಿ ಹಾಕುತ್ತಾ ಇದ್ದೇವೆ ಹಾಗೂ ಸಮಯ ಸಮಯ ಕಳೆಯೋದೆ ಇತ್ತು ಎಂದರೆ ಇಸ್ಪೀಟ್ ಆಡಲು ಪ್ರಾರಂಭಿಸುತ್ತಾರೆ ಹೇಗಾದರೂ ಕೂಡ ಕಾಲ ಕಳೀಬೇಕಲ್ಲ ಸಮಯ ಕಳೆಯೋದಕ್ಕೆ ಭಗವಂತ ಚಿಂತನೆ ಮಾಡೋಕ್ಕಾಗೋದಿಲ್ಲ ಧ್ಯಾನ ಜಪ ಮಾಡೋಕ್ಕಾಗೋದಿಲ್ಲ ಮತ್ತೇನು ಮಾಡೋದು ಹೇಗಾದರೂ ಕೂಡ ಓದೋ ಅಭ್ಯಾಸ ಇಟ್ಕೊಂಡಿಲ್ಲ ಮತ್ತೇನು ಮಾಡ್ತಕ್ಕಂಥದ್ದು ಇದು ಈ ರೀತಿ ಈಗಂತೂ ಕೂಡ ಕಾಲಹರಣ ಮಾಡೋದಕ್ಕೆ ಅನೇಕ ಮಾರ್ಗಗಳಿದೆ ಭಾಳ ಸುಲಭ ಆಗ್ಬಿಟ್ಟಿದೆ ಎಷ್ಟು ಬೇಕಾದರೂ ಕಾಲಹರಣ ಮಾಡೋದಕ್ಕೆ ಮಾಡಬೇಕು ಏನೂ ಕೆಲಸ ಇಲ್ಲದೇ ಇಡೀ ದಿನವೂ ಕೂಡ ಕಳೀಬೋದು ಅದು ಆ ರೀತಿಯೂ ಕೂಡ ಸಂದರ್ಭ ಬಂದಿದೆ ಅದರಿಂದ ಏನು ಮಾಡ್ತಾರೆ ಅಂತಂದ್ಬಿಟ್ರೆ ಇವರು ಅಪ್ಪಿತಪ್ಪಿನೂ ಕೂಡ ಅವರು ಭಗವಂತನ ಚಿಂತನೆ ಮಾಡೋದಕ್ಕೆ ಹೋಗೋದೇ ಇಲ್ಲ ಅಂತಂದ್ಬಿಟ್ಟು ಹೇಳ್ತಾರೆ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಬಂಧನದ ಅರಿವು ಮತ್ತೆ ಈ ಬಂಧನದಿಂದ ನಾನು ಮುಕ್ತನಾಗಬೇಕು ಅಂತಕ್ಕಂಥ ಒಂದು ಇದೆಯಲ್ಲ ಇದೊಂದು ರೀತಿಯ ಸ್ಪಿರಿಚುವಲ್ ಅವೇಕನಿ ಇದು ನಿಜವಾಗೂ ಕೂಡ ಮನುಷ್ಯತ್ವದ ಲಕ್ಷಣ ಅಂತಂದ್ಬಿಟ್ಟು ಹೇಳ್ತಾರೆ ಮನುಷ್ಯರಾಗಿ ಮನುಷ್ಯರಿಗೆ ಮಾತ್ರ ಇದು ಸಾಧ್ಯ ನನಗೆ ಈ ಬಂಧನದ ಸ್ಥಿತಿನಲ್ಲಿ ಇದ್ದೀನಿ ನಾನು ಈ ಬಂಧನದಿಂದ ಮುಕ್ತನಾಗಬೇಕು ಅಂತಕ್ಕಂಥ ಒಂದು ಅರಿವು ಬರ್ತಕ್ಕಂಥದ್ದು ಮನುಷ್ಯನಿಗೆ ಮಾತ್ರ ಸಾಧ್ಯ ಪ್ರಾಣಿಗಳಿಗೆ ಬರೋದಿಲ್ಲ ಪ್ರಾಣಿಗಳಿಗೆ ಬರೋಕ್ಕೆ ಸಾಧ್ಯನೇ ಇಲ್ಲ ಪ್ರಾಣಿಗಳನ್ನ ನೋಡಿಬೇಕಾದರೆ ಅವು ಬಂಧನದಲ್ಲಿ ಭಾಳ ಕಾಲ ಇಟ್ಬಿಟ್ರೆ ಏನಾಗುತ್ತೆ ಅಂತಂದ್ಬಿಟ್ಟು ಬಂಧನದಲ್ಲಿ ಇಟ್ಕೊಂಡ್ಬಿಟ್ಟು ಇಟ್ಬಿಟ್ರೆ ಅದೇ ಸಹಜ ಸ್ಥಿತಿ ಆಗ್ಬಿಡುತ್ತೆ ಈಗ ಉದಾಹರಣೆಗೆ ಇಲ್ಲಿ ಗಿಳಿಗಳನ್ನಿಟ್ಟಿದ್ದಾರೆ ಹ್ಞೂ ಒಂದು ಪಂಜರ್ದಲ್ಲಿ ಮೂರು ಗಿಳಿಗಳಿದೆ ಅಲ್ಲಿ ಹ್ಞೂ ಪಂಜರ್ ಅದು ತುಂಬ ಮರಿಯಾಗಿದ್ದಲ್ಲೇ ತಂದು ಇಟ್ಟಿದ್ದಾರೆ ತಂದು ಅದು ಏನಾಗಿದೆ ಅಂತಂದ್ಬಿಟ್ರೆ ಅದು ಅದು ಅದೇ ಸಹಜ ಸ್ಥಿತಿ ಅದೇ ಹಂಗೆ ಇರತಕ್ಕಂಥ ಪಂಜರದೊಳಗೆ ಇರತಕ್ಕಂಥದ್ದೇ ನನ್ನ ಸ್ಥಿ ನನ್ನ ಸ್ಥಿತಿ ಅಂತ ಅಂದ್ಕೊಂಡ್ಬಿಟ್ಟು ಆ ಬಂದರಿಂದ ಅರಿವೆ ಅದು ಹೊಟ್ಟೋಗ್ಬಿಟ್ಟಿದೆ ಮತ್ತು ಅದು ಏನಾಗ್ಬಿಟ್ಟಿದೆ ಅಂತಂದ್ಬಿಟ್ಟು ಇದಕ್ಕೆ ಹಾರೋದಕ್ಕೂ ಕೂಡ ಬರೀ ಕಲ್ತಿ ಕಲ್ತಿಲ್ಲ ಅದು ಅದು ಚಿಕ್ಕವಾಗಿ ಹಾರೋ ಮುಂಚೆನೇ ಅದನ್ನು ತಂದಿಟ್ಟಾಗಿದೆ ಅದಕ್ಕೋಸ್ಕರ ಹಾರೋದಕ್ಕೂ ಕೂಡ ಆಗೋದಿಲ್ಲ ಅದಕ್ಕೀಗ ಈಗ ನೀವು ಅದನ್ನ ಪಂಜರದ ಬಾಗಲು ತೆಗೆದರೂ ಕೂಡ ಅದು ಹಾರು ಹೋಗುವುದಿಲ್ಲ ಅದಕ್ಕೆ ಹಾರೋಕೆ ಆಗೋದೇ ಇಲ್ಲ ಅದೇ ಅದರ ಸ್ವ ಸ್ವಭಾವ ಆಗ್ಬಿಟ್ಟಿದೆ ಸಹಜ ಸ್ಥಿತಿ ಆಗ್ಬಿಟ್ಟಿದೆ ಅದು ನಾವು ಬಂಧ ಬಂಧನ ಅಂತ ಅದು ಇಲ್ಲ ಹಾಗೆ ಎಷ್ಟೋ ಜನರು ಇದೊಂದು ಬಂಧನ ಅಂತಕ್ಕಂಥ ಅರಿವೇ ಇರೋದಿಲ್ಲದೆ ಇರ್ತಾರೆ ಇವರನ್ನೇ ಶ್ರೀರಾಮಕೃಷ್ಣ ಹೇಳ್ತಕ್ಕಂಥ ಬದ್ಧ ಜೀವಿಗಳು ಅಂತಕ್ಕಂಥದ್ದು ಅವರಿಗೆ ಆ ಬಂಧನದ ಅರಿವೇ ಉಂಟಾಗ್ತ ಒಬ್ಬರು ಯತಿಷ್ ಒಂದು ಜೋಕ್ ಹೇಳ್ತಾರೆ ಏನಂತಂದುಬಿಟ್ರೆ ಒಂದು ಗಣಿ ಇತ್ತಂತೆ ಆ ಗಣಿನಲ್ಲಿ ಅನೇಕರು ಕೆಲಸಗಾರರಿದ್ದರು ಒಂದು ಸಾರಿ ಒಬ್ಬ ಗಣಿ ಕೆಲಸ ಮಾಡುವವನಿಗೆ ಅಲ್ಲಿ ಕಂಡೀಷನ್ ಬಹಳ ತುಂಬ ದುರಂತವಾಗಿರ್ತಕ್ಕಂಥದು ಭಾಳ ಶೋಚನೀಯವಾಗಿರ್ತಕ್ಕಂಥ ಸ್ಥಿತಿ ಅಲ್ಲಿ ಅಲ್ಲಿ ಈಗೆಲ್ಲ ಉತ್ತಮವಾಗಿದೆ ಅಂತ ಇಟ್ಟು ಹಿಂದೆ ಒಬ್ಬನಿಗೆ ಹುಚ್ಚಿಡ್ದ್ಬಿಡ್ತು ಆ ಸನ್ನಿವೇಶದಲ್ಲಿ ಹುಚ್ಚಿಡ್ದ ಆಮೇಲೆ ಆಮೇಲೆ ಏನು ಮಾಡ್ತಾನೆ ಅಂತಂದ್ಬಿಟ್ಟು ಅವನು ಹುಚ್ಚಾಸ್ಪತ್ರೆಗೆ ಕಟ್ಕೊಂಡು ಸೇರಿಸ್ತಾರೆ ಸೇರಿಸಿ ಅನೇಕ ತಿಂಗಳಾದಮೇಲೆ ಅವನ ಸ್ನೇಹಿತ ಅವನು ನೋಡೋಕ್ಕೆ ಹೋದಂತೆ ಹುಚ್ಚಾಸ್ಪತ್ರೆಗೆ ಹೇಗಿದ್ದಾನೆ ನೋಡೋಣ ಅಂತಂದ್ಬಿಟ್ಟು ಅವನ ಹತ್ರ ಎಲ್ಲ ಹೋಗಿ ಚೆನ್ನಾಗಿ ಮಾತಾಡಿದ್ದಂತೆ ಚೆನ್ನಾಗಿದೆಯಾ ಹೋ ಚೆನ್ನಾಗಿದ್ದೀನಿ ಏನು ತೊಂದರೆ ಇಲ್ಲ ಹ್ಞೂ ಈಗೆಲ್ಲ ಗುಣವಾಗಿದೆ ಅವ್ನು ನಾರ್ಮಲ್ ಆಗಿದ್ದೀನಿ ಅಂತನ್ಬಿಟ್ಟು ಅವನು ಹೇಳಿದಂತೆ ಅವನು ಚೆನ್ನಾಗೇ ಮಾತನಾಡ್ತಾ ಇದ್ದ ಅವಾಗ ಈ ಸ್ನೇಹಿತರು ಹೇಳಿದಂತೆ ನೀನು ಯಾವಾಗ ಗಣಿಗೆ ಬರ್ತಿಯಾಕೆ ಕೆಲಸ ಮಾಡೋದಕ್ಕೆ ಅಂತನ್ಬಿಟ್ಟು ಅವನು ಹೇಳಿದಂತೆ ಏನೇ ನೀನು ಹಂಗೆ ಕೇಳ್ತಾ ಇದೆಯಾ ನನಗೇನು ಹುಚ್ಚು ಅಂತ ಅಂದ್ಕೊಂಡಿದ್ಯಾ ಮತ್ತು ಇಂಥ ಸ್ಥಳ ಬಿಟ್ಬಿಟ್ಟು ಅಲ್ಲಿ ಬರೋದಕ್ಕೆ ಅಂತನ್ಬಿಟ್ಟು ಹೇಳಿದಂತೆ ಇಂಥ ಒಳ್ಳೆಯ ಜಾಗ ಬಿಟ್ಬಿಟ್ಟು ಅಲ್ಲಿ ಬರಬೇಕಾ ನಾನು ಅಂತನ್ಬಿಟ್ಟು ಅವನಿಗೆ ಆಸ್ಪತ್ರೆನೇ ಅಷ್ಟು ಒಳ್ಳೆಯ ಜಾಗ ಅವನಿಗೆ ಅಷ್ಟೊಂದು ಕೂತಲೇ ಅನ್ನ ಸಿಕ್ಕತ್ತೆ ಊಟ ಸಿಕ್ಕತ್ತೆ ಎಲ್ಲ ಸಿಕ್ಕತ್ತೆ ಎಲ್ಲ ಬೇರೆಯವ್ರ ನರ್ಸಸ್ ಇದ್ದಾರೆ ಸೇವೆ ಮಾಡೋದಕ್ಕೆ ಎಲ್ಲರೂ ಇದಾರಲ್ಲ ಯಾತಕ್ಕೆ ಹೋಗಬೇಕು ಅಂತನ್ಬಿಟ್ಟು ಈ ರೀತಿ ಒಂದು ಸ್ಥಿತಿ ಬಂದ್ಬಿಡುತ್ತೆ ಆ ರೀತಿ ಬಂಧನದಲ್ಲಿದ್ರೂ ಕೂಡ ಬಂಧನದಲ್ಲಿ ನಾನು ಬಂಧನದಲ್ಲಿ ಇದ್ದೀನಿ ಅಂತನ್ಬಿಟ್ಟು ಬಂಧನದಿಂದ ಮುಕ್ತರಾಗತಕ್ಕಂಥದ್ದು ಎಷ್ಟೇ ಸ್ವರ್ಗ ಸುಖ ಇದ್ರೂ ಕೂಡ ಇದೊಂದು ಬಂಧನ ಅಂತ ನನಗನ್ನಿಸ್ಬೇಕು ಎಂಥ ಒಂದು ಅನುಕೂಲ ಸ್ಥಿತಿ ಇದ್ರೂ ಕೂಡ ಇದು ಬಂಧನ ಅಂತ ಅನಿಸ್ಬೇಕು ಈಗ ನೋಡಿ ಹೇಗೆ ಇಂದ್ರಿಯಗಳು ಮನಸ್ಸಿನ ಬಂಧನಕ್ಕೆ ನಾವು ಒಳಗಾಗಿರ್ತೀವಿ ಅಂತನ್ಬಿಟ್ಟು ನಾವು ವಿಚಾರ ಮಾಡಿದ್ರೆ ಗೊತ್ತಾಗೋದೇ ಇಲ್ಲ ಈ ಕಣ್ಣು ನೋಡಿ ನಾನು ಬೇಡ ಅಂತಂದ್ರೂ ಕೂಡ ಕೆಲವು ವಸ್ತುಗಳು ನೋಡಲೇಬೇಕು ಅದು ಫೋರ್ಸ್ ಮಾಡ್ತೀನಿ ನೀನು ನೋಡಲೇಬೇಕು ನೀನು ಸ್ವಾಮಿ ವಿವೇಕಂದ್ರೆ ಹೇಳ್ತಾರೆ ನೀನು ನೋಡಲೇಬೇಕು ನೋಡು ಅಂತ ಫೋರ್ಸ್ ಮಾಡುತ್ತಾನೆ ನಾನು ನಾನು ನೋಡಲೇಬೇಕು ಕಿವಿನೂ ಅಷ್ಟೇ ಹೇಳ್ತ ನೋಡೇ ನೀನು ಕೇಳಲೇಬೇಕು ಇದನ್ನು ಅಂತಂದ್ಬಿಟ್ಟು ಹೇಳುತ್ತೆ ಫೋರ್ಸ್ ಮಾಡುತ್ತೆ ಹಾಗೆಯೇ ನಾಲ್ಗೇನು ಕೇಳುತ್ತೆ ಇನ್ನು ನೀನು ಅಂತ ತಿಂತೇ ಆಗೋದೇ ಇಲ್ಲ ಅಂತನ್ಬಿಟ್ಟು ಹೀಗೆಲ್ಲ ಇಂದ್ರಿಯಗಳು ಕೂಡ ನಾನು ಏನು ಮಾಡ್ತಾ ಇದ್ದಾವೆ ಅಂತಂದ್ಬಿಟ್ಟು ನನ್ನನ್ನು ಫೋರ್ಸ್ ಮಾಡ್ತಾಯಿದ್ದೀನಿ ಇದು ಮಾಡಲೇಬೇಕು ಇದು ನೋಡಲೇಬೇಕು ಕೇಳಲೇಬೇಕು ತಿನ್ನಲೇಬೇಕು ಅಂತನ್ಬಿಟ್ಟು ಆ ರೀತಿ ಎಷ್ಟು ಮಟ್ಟಿಗೆ ಇದೊಂದು ಬಂಧನ ಇದು ನಮಗೆ ಅರಿವಾಗೋದೇ ಇಲ್ಲ ಸಾಮಾನ್ಯವಾಗಿ ಅರಿವು ಬರೋದೇ ಇಲ್ಲ ಹಾಗೇ ಮನಸ್ಸಲ್ಲೂ ಕೂಡ ನಾನು ಅನ್ಕೋತೀನಿ ಧ್ಯಾನ ಮಾಡಬೇಕು ಅಂತನ್ಬಿಟ್ಟು ನಾನು ತುಂಬ ಆಸೆ ಇರುತ್ತೆ ಧ್ಯಾನ ಮಾಡಬೇಕು ಧ್ಯಾನ ಸ್ಥಿತಿ ನನಗೆ ಗೊತ್ತು ಧ್ಯಾನದಲ್ಲಿ ಒಳ್ಳೆಯ ಸಂತೋಷ ಸಿಕ್ಕತ್ತೆ ಆನಂದ ಸಿಕ್ಕತ್ತೆ ಆ ಶಾಂತಿ ಸಿಕ್ಕತ್ತೆ ಅಂತ ಗೊತ್ತು ಅಷ್ಟಾದರೂ ಕೂಡ ಆ ಸ್ಥಿತಿನಲ್ಲಿ ಇರೋಕ್ಕಾಗೋದಿಲ್ಲ ನನಗೆ ಏನೋ ಆಲೋಚನೆ ಬಂದುಬಿಟ್ಟು ಎಳ್ಕೊಂಡು ಹೋಗ್ಬಿಡುತ್ತೆ ಎಲ್ಲಿಗೋ ಹೋಗ್ಬಿಡುತ್ತೆ ಮನಸ್ಸು ಏನೇನೋ ಆಲೋಚನೆಗಳು ಬರೋಕ್ಕೆ ಶುರುವಾಗ್ಬಿಡುತ್ತೆ ಆ ಆಲೋಚನೆಗೆ ಬರ್ತಾ ಇರುವಾಗ ನಮಗನ್ಸುತ್ತೆ ಈ ಆಲೋಚನೆ ಎಂಥ ಒಂದು ಹೊಪ್ಲೇಸಪ್ಪ ಇದು ಈ ಥರ ಅನೇಕ ಅಲ್ಲಿ ಇಲ್ಲ ಸಲ್ಲದ ಆಲೋಚನೆಗಳೆಲ್ಲ ಇದೆ ಅಲ್ವ ಅಂತ ಅನಿಸುತ್ತೆ ಆದರೂ ಕೂಡ ನನಗದನ್ನು ತಪ್ಪಿಸ್ಕೊಳೋಕ್ಕಾಗೋದಿಲ್ಲ ಧ್ಯಾನದಲ್ಲಿ ಅಷ್ಟೊಂದು ಶಾಂತಿ ಸಿಕ್ಕುತ್ತೆ ಅದನ್ನು ಕೂಡ ಅದು ಅಲ್ಲಿರೋಕ್ಕಾಗೋದಿಲ್ಲ ಎಂಥ ಒಂದು ಬಂಧನ ಅಲ್ವ ಇದು ಎಷ್ಟೊಂದು ಬಂಧನ ಇದು ಈ ಬಂಧನದ ಅರಿವು ನಮ್ಮ ಆಗಬೇಕು ಅಂತನ್ಬಿಟ್ಟು ಈ ರೀತಿ ಬಂಧನದ ಅರಿವು ಮಾತ್ರ ನಾನು ಇದರಿಂದ ಮುಕ್ತನಾಗಬೇಕು ಯಾತಕ್ಕೆ ಮುಕ್ತನಾಗಬೇಕು ಇಲ್ಲೇ ಯಾಕೆ ಸುಖವಾಗಿರಬಾರ್ದು ಅನ್ನೋ ಪ್ರಶ್ನೆ ಬರುತ್ತೆ ಈ ಒಂದು ಸಾಂಸಾರಿಕ ಸ್ಥಿತಿನಲ್ಲೇ ಪ್ರಪಂಚ ಸ್ಥಿತಿನಲ್ಲಿ ಇಂದ್ರಿಯ ಸುಖದಲ್ಲಿ ಯಾರಿಗೆ ಸುಖವಾಗಿರಬಾರ್ದು ಎಲ್ಲದು ಕಂಫರ್ಟ್ಸ್ ಇದೆ ಲಗ್ಸುರೀಸ್ ಇದೆ ಎವ್ರಿಥಿಂಗ್ ಇದೆ ಕಾರ್ ಇದೆ ಬಂಗ್ಲೆ ಇದೆ ಎಲ್ಲ ಇದೆ ಯಾಕೆ ನಾನು ಇರಬಾರ್ದು ಅಂತಕ್ಕಂಥ ಪ್ರಶ್ನೆ ಬರುತ್ತೆ ಅದಕ್ಕೆ ಸ್ವಾಮಿ ವಿವೇಕಾನಂದ ಏನು ಹೇಳ್ತಾರೆ ಅಂತಂದುಬಿಟ್ರೆ ಯಾವ ಎಷ್ಟೇ ನಮಗೆ ಅನುಕೂಲ ಇರಲಿ ಎಷ್ಟೇ ಸುಖ ಇರಲಿ ಇದರಲ್ಲೇ ನಾವು ತೃಪ್ತಿಯಿಂದ ಪಡೆಯ ತೃಪ್ತಿಯನ್ನು ಪಡೆಯೋದಕ್ಕೆ ಆಗೋದೇ ಇಲ್ಲ ಮ್ಯಾನ್ ಈಸ್ ಆಲ್ವೇಸ್ ಡಿಸ್ಸ್ಯಾಟಿಸ್ಫೈಡ್ ಅವನು ಯಾವುದೋ ರೀತಿಯಲ್ಲಿ ಅವನು ಅತೃಪ್ತಿ ಇದ್ದೇ ಇರುತ್ತೆ ಈ ಅತೃಪ್ತಿ ಅಂತಕ್ಕಂಥದ್ದು ಅದೊಂದು ಬ್ಲೆಸ್ಸಿಂಗ್ ಅಂತ ಹೇಳ್ತಾರ ಬ್ಲೆಸ್ಸಿಂಗ್ ಅಂತ ಅದೊಂದು ಭಾಗ್ಯ ಆ ರೀತಿ ಅತೃಪ್ತಿ ಇರೋದರಿಂದ ಅವನೇನು ಮಾಡ್ತಾನೆ ಅಂತಂದ್ಬಿಟ್ಟು ಇನ್ನೂ ಮುಂದಿನ ಸ್ಥಿತಿ ಪಡೆಯೋದಕ್ಕೆ ಅವನು ಪ್ರಯತ್ನ ಪಡ್ತಾನೆ ಸ್ವರ್ಗ ಸುಖ ಸಿಕ್ಬೋದು ಸ್ವರ್ಗದಲ್ಲಿ ಕರ್ಕೊಂಡೋಗಿ ಬಿಡಿ ಆಮೇಲೆ ಸ್ವಲ್ಪ ದಿವಸದಲ್ಲಿ ಹೇಳ್ತಾನಂತೆ ನನಗಿದು ಬೇಡ ಇನ್ನು ಉನ್ನತ ಸ್ಥಿತಿಯನ್ನು ಕೊಡಿ ಅಂತಂದ್ಬಿಟ್ಟು ಹೇಳ್ತಾನಂತ ಆ ಸ್ವರ್ಗ ಸುಖವೂ ಬೇಸರ ಬೇಸರ ಆಗ್ಬಿಡುತ್ತೆ ಬೇಜಾರಾಗಿಬಿಡುತ್ತೆ ಎಷ್ಟು ಕಾಲ ಅಂತಲ್ಲಿರ್ತಕ್ಕಂಥದ್ದು ಆ ರೀತಿ ಮನುಷ್ಯನಿಗೆ ನಿಜವಾಗೂ ಕೂಡ ತೃಪ್ತಿ ಅಂತಕ್ಕಂಥದ್ದು ಯಾವುದು ಅಲ್ಪದರಲ್ಲಿ ತೃಪ್ತಿ ಇಲ್ವೇ ಇಲ್ಲ ಭೂಮಾದ್ವೈ ಸುಖಮ ನಾ ಅಲ್ಪೇ ಸುಖ ಅಸ್ತಿ ಭೂಮಾದ್ವೈ ಸುಖಂ ನಾ ಅಲ್ಪೇ ಸುಖ ಅಸ್ತಿ ಹೇಳ್ತಾರೆ ಉಪನಿಷ್ಥ ಚಾಂದೋಗ್ಯ ಭೂಮಾಯಿಯವ ಸುಖ ಆ ಭೂಮವಾದದ್ದು ಅನಂತವಾದದ್ದು ಅದು ಮಾತ್ರ ನಮ್ಮ ಸುಖವನ್ನು ನಮ್ಮ ನಿಜವಾದ ಸ್ಥಿತಿ ಅನಂತ ಸ್ಥಿತಿ ಆದ್ದರಿಂದ ಶಾಂತದಲ್ಲಿ ನಾವು ಸುಖವನ್ನು ಪಡೆಯೋದಕ್ಕಾಗೋದಿಲ್ಲ ಅದಕ್ಕೋಸ್ಕರವಾಗಿ ಎಷ್ಟೇ ನಮಗೆ ಸುಖ ಸಿಕ್ಬೋದು ಎಷ್ಟೇ ನಮಗೆ ಅನುಕೂಲತೆಗಳು ಸೌಲಭ್ಯಗಳು ಇರ್ಬೋದು ಅದರಲ್ಲಿ ನಾವು ತೃಪ್ತಿಯನ್ನು ಪಡೆಯೋದಕ್ಕೆ ಆಗೋದಿಲ್ಲ ಅಂತಂದ್ಬಿಟ್ಟು ಸ್ವಾಮಿ ವಿವೇಕಾನಂದ ಹೇಳ್ತಾರೆ ಅದಕ್ಕೋಸ್ಕರವಾಗಿ ಈ ಮನುಷ್ಯನಲ್ಲಿ ಈ ಅತೃಪ್ತಿ ಅಂತಕ್ಕಂಥದ್ದು ಇದೆಯಲ್ಲ ಅದೊಂದು ಭಾಗ್ಯ ಅಂತ ಹೇಳ್ತಾರೆ ಮತ್ತು ನಮ್ಮಲ್ಲಿ ಒಂದು ಆಧ್ಯಾತ್ಮಿಕ ಜಾಗೃತಿ ಉಂಟಾದ ಹೊರತು ಈ ಬಂಧನದ ಅರಿವು ನಮಗೆ ಆಗೋದೇ ಇಲ್ಲ ಆಧ್ಯಾತ್ಮಿಕ ಜಾಗೃತಿ ಉಂಟಾಗಬೇಕು ಆವಾಗಲೇ ಗೊತ್ತಾಯ್ತು ಇದೆಲ್ಲ ಬಂಧನ ಇದರಿಂದ ಮುತ್ನ ಆಗಬೇಕು ಅಂತಕ್ಕಂಥ ಒಂದು ಅರಿವು ಬರುತ್ತೆ ಉದಾಹರಣೆಗೆ ಒಬ್ಬ ಮಂಚದ ಮೇಲೆ ಮಲ್ಕೊಂಡಿರ್ತಾನೆ ಯಾರೋ ಬಂದ್ಬಿಟ್ಟು ಅವ್ನು ನಿದ್ದೆ ಮಾಡ್ತಾ ಇರುವಾಗ ಅವನಿಗೆ ಮಂಚಕ್ಕೆ ಕಟ್ಟೆ ಹಾಕಿಬಿಡ್ತಾರೆ ಹಗ್ಗದಿಂದ ಅವನು ಎ ಎಲ್ಲಿವರೆಗೆ ಮೆಲ್ಲಿಗೆ ನಿದ್ದೆ ಮಾಡ್ತಾ ಇರ್ತಾನೋ ಅಲ್ಲಿಗೆ ಗೊತ್ತಾಗೋದೇ ಇಲ್ಲ ಅವ್ನ ಕಟ್ ಅವನ ಮಂಚಕ್ಕೆ ಕಟ್ಟಿ ಹಾಕಿದ್ದಾರೆ ಅಂತ ಗೊತ್ತೇ ಆಗೋದಿಲ್ಲ ಆರಾಮ ನಿದ್ದೆ ಮಾಡ್ಕೊಂಡಿರ್ತಾನೆ ಚೆನ್ನಾಗಿ ನಿದ್ದೆ ಅನ್ಭವಿಸ್ತಾನೆ ಆಮೇಲೆ ಎಚ್ಚೆತ್ತ ಮೇಲೆ ಅವನಿಗೆ ಗೊತ್ತಾಗುತ್ತೆ ನನ್ನನ್ನು ಯಾರೋ ಕಟ್ಟಿ ಹಾಕಿಬಿಟ್ಟಿದ್ದಾರೆ ಮಂಚಕ್ಕೆ ಹೇಳೋಕ್ಕಾಗ್ತಾನೆ ಇಲ್ಲ ಅಂತನ್ಬಿಟ್ಟು ನಾನು ಬಂದದಲ್ಲಿದ್ದೀನಿ ಅಂತನ್ಬಿಟ್ಟು ಆವಾಗ ಗೊತ್ತಾಗುತ್ತೆ ಅವನಿಗೆ ಆಗ ಅವನು ಚಡಪಡಿಸ್ತಾನೆ ಕೂಕ್ಕೋತಾನೆ ಕರಿತಾನೆ ಎಲ್ಲ ಮಾಡ್ತಾನೆ ಹಾಗೆಯೇ ನಾವು ಕೂಡ ಆ ಆಧ್ಯಾತ್ಮಿಕ ಜಾಗೃತಿ ಉಂಟಾದಾಗ ಮಾತ್ರ ನಮಗೆ ಬಂಧನದ ಅರಿವು ಉಂಟಾಗತ್ತೆ ಇಲ್ಲದರೂ ಆಗೋದೇ ಇಲ್ಲ ಆ ಆಧ್ಯಾತ್ಮಿಕ ಜಾಗೃತಿ ನಮಗೆ ಉಂಟಾಗಬೇಕು ಅಂತಕ್ಕಂಥದ್ದು ಅದಕ್ಕೋಸ್ಕರವಾಗಿ ಶ್ರೀರಾಮಕೃಷ್ಣರು ಹೇಳ್ತಾರೆ ಇದೆಲ್ಲವೂ ಕೂಡ ಬದ್ಧ ಜೀವರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಬದ್ಧ ಜೀವಿಗಳಿಗೆ ಈ ಬಂಧನದ ಅರಿವೇ ಬರೋದಿಲ್ಲ ಅಂತನ್ಬಿಟ್ಟು ಇದೆಲ್ಲ ಹೇಳ್ತಾರಲ್ಲ ಶ್ರೀರಾಮಕೃಷ್ಣರು ಏನು ಈ ಬದ್ಧ ಜೀವಿಗಳು ಯಾವ ರೀತಿ ಜೀವನ ಮಾಡ್ತಾರೆ ಹಾಂ ಇಸ್ಪೀಠಾಟದಲ್ಲಿ ಕಾಲ ಕಳೀತಾರೆ ಹ್ಞೂ ಹರಟೆ ಕಾಡು ಹರಟಿನಲ್ಲಿ ಕಾಲ ಕಳಿತಾರೆ ಬಂಗಾಲಿನಲ್ಲಿ ಅಡ್ಡ ಅಂತ ಕರೀತಾರೆ ಅದನ್ನು ಹ್ಞೂ ಹರಟೆ ಮಾಡೋದು ಅಡ್ಡ ಯಾರೊಬ್ಬರು ಹೇಳಿದ್ರು ಅದಕ್ಕೆ ಅಡ್ಡ ಅಡ್ಡಕ್ಕೆ ಅಡ್ಡದ ಬಗ್ಗೆ ಏನು ಅಂತಂದ್ಬಿಟ್ರೆ ಅಡ್ಡ ಬ್ರಹ್ಮೋಪಾಸನೆ ಅಂತಂದ್ಬಿಟ್ಟು ಅದಕ್ಕೊಂದು ಹೆಸರು ಕೊಟ್ಬಿಟ್ರು ಅಡ್ಡ ಬ್ರಹ್ಮೋಪಾಸನೆ ಅಂತಂದ್ಬಿಟ್ಟು ಅದೊಂದು ಬ್ರಹ್ಮ ಉಪಾಸನೆ ಅಂತಂದ್ಬಿಟ್ಟು ಇದನ್ನೆಲ್ಲ ಕೇಳ್ತಾಯಿದ್ರು ಅನೇಕರ ಭಕ್ತರು ಇದ್ದರು ಅವರಲ್ಲಿ ತುಂಬ ನಿಶಬ್ದಿಂದ ಕೇಳ್ತಾ ಇದ್ರಂತೆ ಅವರಿಗೆಲ್ಲ ಸೀರಿ ಅವ್ರು ಯಾಕೆ ಎಲ್ ಕೂಡ ಅನ್ವಯ ಆಗುತ್ತೆ ನಾವೆಲ್ಲ ಅದಕ್ಕೋಸ್ಕರವಾಗಿ ಅವರು ಹೇಳ್ತಾರೆ ಕೊಠಡಿನಲ್ಲಿ ನಿಶ್ಶಬ್ದತೆ ತಾಂಡವಾಡುತ್ತಿದೆ ಅಂತನ್ಬಿಟ್ಟು ಒಬ್ಬ ಭಕ್ತ ಮಹಾಶೇರೆ ಹಾಗಾದರೆ ಈ ವಿಧದ ಪ್ರಾಪಂಚಿಕ ಜೀವರ ಉದ್ಧಾರಕ್ಕೆ ಯಾವ ಮಾರ್ಗವೂ ಇಲ್ಲವೇ ಶ್ರೀರಾಮಕೃಷ್ಣರು ನಿಜವಾಗಿಯೂ ಇದೆ ಆಗಾಗ ಸಾಧುಸಂಗ ಆಗಾಗ ನಿರ್ಜನ ಪ್ರದೇಶದಲ್ಲಿ ಭಗವನ್ ಚಿಂತನೆ ಮಾಡುತ್ತಿರಬೇಕು ಆತನನ್ನು ಪ್ರಾರ್ಥಿಸಬೇಕು ನನಗೆ ಭಕ್ತಿ ಕೊಡು ಎಂಬುದಾಗಿ ಶ್ರದ್ಧೆ ಉಂಟಾಗಿ ಬಿಟ್ಟಿತು ಎಂದರೆ ಎಲ್ಲವೂ ದೊರೆತ ಹಾಗೆ ಶ್ರದ್ಧೆಗಿಂತ ಮಿಗಲಾದ್ದು ಯಾವುದೂ ಇಲ್ಲ ಎಷ್ಟು ಚೆನ್ನಾಗಿ ಹೇಳ್ತಾರೆ ಶ್ರೀರಾಮಕೃಷ್ಣರು ಶ್ರದ್ಧೆಗೆ ಶ್ರೀರಾಮಕೃಷ್ಣರು ಹೆಚ್ಚು ಒತ್ತನ್ನು ಕೊಡ್ತಾರೆ ಇಲ್ಲಿ ಶ್ರದ್ಧೆ ಅಂತಕ್ಕಂಥದ್ದು ಏನು ಅಂತ ಅಂದ್ಬಿಟ್ಟು ಶ್ರೀರಾಮಕೃಷ್ಣರು ಕೆಲವು ಉದಾಹರಣೆಗಳನ್ನು ಹೇಳ್ತಾರೆ ಇಲ್ಲಿ ಏನು ಅಂತಂದುಬಿಟ್ರೆ ಕೇದಾರನೇ ಕೇದಾರ ಅಂತ ಒಬ್ಬ ಭಕ್ತ ಅವ್ರಿಗೆ ಹೇಳ್ತಾನೆ ಶ್ರದ್ಧೆಯ ಶಕ್ತಿ ಎಷ್ಟು ಜೋರಾದ್ದು ಗೊತ್ತೇ ಪುರಾಣದಲ್ಲಿ ಹೇಳಿದೆ ಸಾಕ್ಷಾತ್ ಪರಬ್ರಹ್ಮ ಶ್ರೀರಾಮಚಂದ್ರ ಲಂಕೆಗೆ ಹೋಗಲು ಸೇತುವೆ ಕಟ್ಟಬೇಕಾಗಿ ಬಂತು ಆದರೆ ಹನುಮಂತ ರಾಮನಾಮದಲ್ಲಿ ಶ್ರದ್ಧೆಯಿಟ್ಟು ಒಂದೇ ನೆಗೆತಕ್ಕೆ ಸಮುದ್ರ ದಾಟಿ ಆಚೆ ತಲುಪಿದ ಆತನಿಗೆ ಸೇತುವೆ ಏನೂ ಬೇಕಾಗಲೇ ಇಲ್ಲ ಎಲ್ಲರೂ ನಗುತ್ತಾರೆ ಇದು ಶ್ರದ್ಧೆಯ ಶಕ್ತಿ ಅಂತಂದ್ಬಿಟ್ಟು ರಾಮನ ರಾಮ್ನೇ ಆ ಸೇತುವೆ ಕಟ್ಟಬೇಕಾಯಿತು ಆದರೆ ಹನುಮಂತ ಮಾತ್ರ ಬರೀ ಶ್ರದ್ಧ ಶ್ರದ್ಧಾಶಕ್ತಿಯಿಂದ ಅವನು ಸಮುದ್ರನಿಂದ ದಾಟಿಬಿಟ್ಟ ಅಂತನ್ಬಿಟ್ಟು ಅದಕ್ಕೆ ಬೈಬಲ್ನಲ್ಲಿ ಒಂದು ಹೇಳಿಕೆ ಇದೆಯಂತೆ ಏನು ಅಂತನ್ಬಿಟ್ರೆ ನಾವು ನಡೆಯುವುದು ಶ್ರದ್ಧಾಶಕ್ತಿಯಿಂದ ದೃಷ್ಟಿಶಕ್ತಿಯಿಂದ ಅಲ್ಲ ಅಂತನ್ಬಿಟ್ಟು ಶ್ರದ್ಧಾಶಕ್ತಿಯಿಂದ ದೃಷ್ಟಿಶಕ್ತಿಯಿಂದ ಅಲ್ಲ ವಿವಾಕ್ ನಾಟ್ ಬೈ ಸೈಟ್ ಬಟ್ ಬೈ ಫೇತ್ ಅಂತನ್ಬಿಟ್ಟು ಹೇಳ್ತಾರೆ ಅಂದರೆ ನಮ್ಮ ನಡೆಯುವುದು ಅಂತಂದು ಅರ್ಥ ಏನು ಜೀವನವನ್ನು ನಡೆಸ್ತಕ್ಕಂಥದ್ದು ಜೀವನದಲ್ಲಿ ನಾವು ನಡ್ಕೊಂಡು ಹೋಗ್ತಕ್ಕಂಥದ್ದು ಅದಕ್ಕೆ ನಮಗೆ ಯಾವುದು ಆಸರೆ ಯಾವುದು ಉರುಗೋಲು ನಡ್ಕೊಂಡು ಹೋಗೋದಕ್ಕೆ ಇದು ಶ್ರದ್ಧೆ ಇದರಲ್ಲಿ ಕ್ರಿಶ್ಚಿಯನ್ ಥಿಯಾಲಜಿನಲ್ಲಿ ಎರಡು ವಿಷಯ ಇದೆ ಯಾವುದು ಅಂತಂದರೆ ಈ ಮಿಸ್ಟಿಸಿಸಮ್ಗೆ ಸಂಬಂಧಪಟ್ಟಂತೆ ಒಂದು ಡಾರ್ಕ್ ನೈಟ್ ಆಫ್ ದಿ ಸೆನ್ಸಸ್ ಆ್ಯಂಡ್ ಡಾರ್ಕ್ ನೈಟ್ ಆಫ್ ದಿ ಸ್ಪಿರಿಟ್ ಅಂತ ಬರುತ್ತೆ ಈ ಡಾರ್ಕ್ ನೈಟ್ ಆಫ್ ದಿ ಸೆನ್ಸಸ್ ಅಂತಂದ್ರೆ ಅರ್ಥ ಏನು ಅಂತ ಅಂದ್ಬಿಟ್ರೆ ಅಲ್ಲಿ ನಾನು ಇಂದ್ರಿಯ ಸುಖವನ್ನೆಲ್ಲ ಬಿಟ್ಟುಬಿಟ್ಟಿದ್ದೀನಿ ತ್ಯಾಗ ಮಾಡಿಬಿಟ್ಟಿದ್ದೀನಿ ಭಗವಂತನ ಪಡೀಬೇಕು ಅಂತನ್ಬಿಟ್ಟು ಆದರೆ ಇನ್ನು ಭಗವಂತನ ಸುಖ ಆಧ್ಯಾತ್ಮಿಕ ಸುಖ ನನಗೂ ಸಿಕ್ಕಿಲ್ಲ ಸಿಕ್ಕಿಲ್ಲ ಈ ಎಡಬೆಡಂಗಿ ಸ್ಥಿತಿನಲ್ಲಿ ಇದ್ದೀನಿ ಅದೂ ಇಲ್ಲ ಇದೂ ಇಲ್ಲ ಅದನ್ನು ಬಿಟ್ಟಾಯಿತು ಅದನ್ನು ಮತ್ಪನ ಅದಕ್ಕೆ ಹೋಗೋದಕ್ಕೆ ಮನಸ್ಸಿಲ್ಲ ಆಮೇಲೆ ಇದನ್ನು ಕೂಡ ಸಿ ದಕ್ಕಿಲ್ಲ ಎಂಥ ಒಂದು ಇಕ್ಕಟ್ಟಿನ ಸ್ಥಿತಿ ನೋಡಿ ಇದು ಎಂಥ ಸ್ಥಿತಿ ಈ ಸ್ಥಿತಿನಲ್ಲಿ ಹೇಗಿರ್ತಕ್ಕಂಥದ್ದು ಅವರು ಹೇಳ್ತಾರೆ ಇದು ಶ್ರದ್ಧೆ ಫೇತ್ ಫೇತ್ ಈಸ್ ದಿ ಓನ್ಲಿ ಸಪೋರ್ಟ್ ಫಾರ್ ಹಿಮ್ ಟು ಪ್ರೊಸೀಡ್ ಅದೊಂದೇ ಶ್ರದ್ಧೆಯನ್ನೊಂದೇ ಆಧಾರವನ್ನು ಇಟ್ಕೊಂಡ್ಬಿಟ್ಟು ಅವನು ಮುಂದುವರಿಬೇಕಿಲ್ಲಿ ಸಾಧನೆಯಲ್ಲಿ ಒಂದಲ್ಲ ಒಂದು ದಿವಸದಲ್ಲಿ ಅವನಿಗೆ ಆ ಆಧ್ಯಾತ್ಮಿಕ ಆನಂದ ಸಿಕ್ಕೇ ಸಿಕ್ಕತ್ತೆ ಅಂತನ್ಬಿಟ್ಟು ಆ ಒಂದು ಶ್ರದ್ಧೆ ಅದೇ ಶ್ರದ್ಧೆ ಶ್ರದ್ಧೆ ಭಾಳ ಮುಖ್ಯ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಆ ಧರ್ಮದ ಧರ್ಮದಲ್ಲಿ ಅದೇ ಮುಖ್ಯ ಅದೇನೇ ನಮ್ಮನ್ನು ಮುಂದೆ ಮುಂದುವರಿಸಿ ತೊಗೊಂಡೋಗ್ತಕ್ಕಂಥದ್ದು ಹಾಗೆಯೇ ಏನಾಗುತ್ತೆ ಅಂತಂದ್ಬಿಟ್ಟೆ ಡಾರ್ಕ್ನೆಟ್ ಒಂದು ಸ್ಪಿರಿಟ್ ಅಂತ ಹೇಳ್ತಾರೆ ಅಲ್ಲೇನಾಗುತ್ತೆ ಅಂದ್ಬಿಟ್ಟು ಮೊದಲು ಪ್ರಾರಂಭದಲ್ಲಿ ನಾವು ಸಾಧನೆ ಪ್ರಾರಂಭದಲ್ಲಿ ಏನಾಗುತ್ತೆ ಅಂತಂದ್ಬಿಟ್ಟೆ ಅನೇಕ ಒಳ್ಳೊಳ್ಳೆ ಅನುಭವ ಆಗುತ್ತೆ ಆನಂದದ ಅನುಭವ ಆಗುತ್ತೆ ಭಗವಂತ ಸ್ವಲ್ಪ ಸ್ವಲ್ಪ ತೋರಿಸ್ಕೋತಾನೆ ಅದು ರುಚಿ ತೋರಿಸ್ತಾನೆ ರುಚಿ ತೋರಿಸ್ತಾನೆ ಆಧ್ಯಾತ್ಮಿಕ ಸುಖದ ಆಮೇಲೆ ಏನಾಗುತ್ತೆ ಅಂತಂದುಬಿಟ್ರೆ ಎಲ್ಲದೂ ಕೂಡ ಅವನು ವಿತ್ ಡ್ರಾ ಮಾಡ್ಕೊಂಡ್ಬಿಡ್ತಾನಂತೆ ಯಾವುದು ಇಲ್ಲ ಯಾವುದೂ ಇಲ್ಲ ಅವಾಗೇನಾಗುತ್ತೆ ಆ ವ್ಯಾಕುಲತೆ ಒಂದೇ ಇರುತ್ತೆ ವ್ಯಾಕುಲತೆ ಮಾತ್ರ ಇರುತ್ತೆ ಆ ರುಚಿ ನೋಡೆಯಾಗಿದೆ ಇನ್ನೊಂದು ಬಿಡೋಕ್ಕಾಗೋದಿಲ್ಲ ಅದಕ್ಕೋಸ್ಕರವಾಗಿ ಆ ವ್ಯಾಕುಲತೆಯಿಂದ ಅವನು ಮುಂದುವರಿತಾನೆ ಇಲ್ಲೂ ಕೂಡ ಶ್ರದ್ಧೆ ಮುಖ್ಯ ಅವನಿಗೆ ಶ್ರದ್ಧೆನೇ ಊರುಗೋಲು ಶ್ರದ್ಧೆ ಆ ವ್ಯಾಕುಲತೆ ಇವೆರಡನ್ನೂ ಇಟ್ಕೊಂಡು ಅವನು ಮುಂದುವರಿತಾನೆ ಮೊದಲು ಬರೀ ಶ್ರದ್ಧೆ ಮಾತ್ರ ಅಲ್ಲಿ ವ್ಯಾಕುಲತನೂ ಕೂಡ ಕಡಿಮೆ ಇರುತ್ತೆ ವ್ಯಾಕುಲತೆಯೂ ಅಷ್ಟಿರೋದಿಲ್ಲ ಆ ಸೆ ಆಫ್ ದಿ ಸೆನ್ಸಸ್ನಲ್ಲಿ ವ್ಯಾಕುಲತೆಯೂ ತೀವ್ರವಾಗಿರೋದಿಲ್ಲ ಇಲ್ಲಿ ವ್ಯಾಕುಲತೆ ತೀವ್ರವಾಗಿರುತ್ತೆ ಅದ್ರ ಜೊತೆ ಶ್ರದ್ಧೆಯೂ ಕೂಡ ಇರುತ್ತೆ ಎರಡೂ ಕೂಡ ಎರಡು ಕೈ ಕೂಡ ಹಿಡ್ಕೊಂಡು ಮುಂದುವರಿತಾನ ಅವಾಗ ಅದು ಎರಡೇ ಆಶ್ರಯ ಈ ಥರ ಅಲ್ಲಿ ಏನಾಗುತ್ತೆ ಶ್ರದ್ಧೆ ಇದೆಯಲ್ಲ ಅದು ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸುತ್ತೆ ಅಂತಂದ್ಬಿಟ್ಟು ಎಲ್ಲ ವಿಷಯದಲ್ಲೂ ಕೂಡ ಶ್ರದ್ಧೆ ನಮ್ಮ ನಿತ್ಯ ಜೀವನದಲ್ಲೂ ಕೂಡ ಶ್ರದ್ಧೆ ಅತ್ಯಂತ ಮುಖ್ಯ ಅಲ್ಲಿ ಶ್ರದ್ಧೆಯಲ್ಲಿ ನಮಗೆ ಪರಸ್ಪರ ಶ್ರದ್ಧೆ ಇರಬೇಕು ನಮ್ಮ ನನಗೆ ನಿಮ್ಮಲ್ಲಿ ನಂಬಿಕೆ ಇರಬೇಕು ನಿಮಗೆ ನನ್ನಲ್ಲಿ ನಂಬಿಕೆ ಇರಬೇಕು ಇಲ್ಲದೇ ಏನು ಕೆಲಸನೇ ಆಗೋದಿಲ್ಲ ಅದಕ್ಕೋಸ್ಕರ ಎಲ್ಲ ದೃಷ್ಟಿಯಲ್ಲೂ ಕೂಡ ಎಲ್ಲ ಕ್ಷೇತ್ರದಲ್ಲೂ ಕೂಡ ಶ್ರದ್ಧೆ ಅಂತಕ್ಕಂಥದ್ದು ಬಹುಮುಖ್ಯವಾಗಿರ್ತಕ್ಕಂಥ ವಹಿಸುತ್ತೆ ಅದಕ್ಕೆ ಸಾಹಿ ಜನೀವ ಕಲ್ಯಾಣಿ ಯೋಗಿ ನಂಪಾತಿ ಅಂತಂದ್ಬಿಟ್ಟು ವ್ಯಾಸಭಾಷರು ಹೇಳ್ತಾರೆ ವ್ಯಾಸಭಾಷರು ಅಂತಂದರೆ ವ್ಯಾಸಭಾಷೆದಲ್ಲಿ ವ್ಯಾಸರು ಯೋಗ ಸೂತ್ರಕ್ಕೆ ಬರೆದಿರ್ತಕ್ಕಂಥ ವ್ಯಾಸದ ವ್ಯಾಸಭಾಷೆಯಲ್ಲಿ ಹೇಳ್ತಾರೆ ಅದರಲ್ಲಿ ಏನು ಹೇಳ್ತಾರೆ ಅಂತಂದರೆ ಸಾಧು ಸಾ ಅಂದರೆ ಇಲ್ಲಿ ಶ್ರದ್ಧಾ ಸಾಧು ಜನನಿ ಇವ ಕಲ್ಯಾಣಿ ಜೋಗಿ ಪಾತಿ ಅದು ಕಲ್ಯಾಣಿ ಕಲ್ಯಾಣಿ ಅತ್ಯಂತ ಮಂಗಳಕರವಾದದ್ದು ಅತ್ಯಂತ ಹಿರಿದಾದದ್ದು ಜನನಿಯಂತೆ ಅಂದರೆ ತಾಯಿಯಂತೆ ಅದು ತಾಯಿಯಂತೆ ಆ ತಾಯಿ ಹೇಗೆ ಮಗುವನ್ನು ರಕ್ಷಿಸ್ತಾಳೋ ಹಾಗೆ ಯೋಗಿಯನ್ನು ಆ ಶ್ರದ್ಧೆ ರಕ್ಷಿಸುತ್ತಂತೆ ಅದಕ್ಕೋಸ್ಕರವಾಗಿ ಶ್ರದ್ಧೆಗೆ ಅತ್ಯಂತ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ ವೇದದಲ್ಲಿ ಏನು ಹೇಳ್ತಾರೆ ಶ್ರದ್ಧಾ ಸೂಕ್ತ ಅಂತ ನಿಮ್ಮೆಲ್ಲ ಕೇಳಿರಬೇಕು ಶ್ರದ್ಧಾ ಸೂಕ್ತ ಅಂತ ಅಂದ್ಬಿಟ್ಟು ಭಾಳ ಪ್ರಸಿದ್ಧವಾಗಿರ್ತದ ಬುಂದರವಾಗಿದೆ ಅದು ಅದರಲ್ಲಿ ಒಂದು ಕೊನೆಯ ಶ್ಲೋಕ ಶ್ರದ್ಧಾಂ ಪ್ರಾತರ್ಹವಾಮಹೇ ಶ್ರದ್ಧಾಂ ಮಾಧ್ಯಂದಿನಂ ಪರಿ ಶ್ರದ್ಧಾಂ ಸೂರ್ಯಸ್ಸರುಚಿ ಶ್ರದ್ಧೆ ಶ್ರದ್ಧಾ ಪಯೇಹ ನಹಾ ಅಂತನ್ಬಿಟ್ಟು ಅಂತಂದರೆ ನಾನು ಬೆಳಗಿನ ಹೊತ್ತು ಕೂಡ ಶ್ರದ್ಧೆಗೆ ವಂದಿಸ್ತೀನಿ ಮಧ್ಯಾಹ್ನದ ಕೂಡ ಶ್ರದ್ಧೆಗೆ ವಂದಿಸ್ತೀನಿ ರಾತ್ನ ಸಂಜೆ ಹೊತ್ತು ಕೂಡ ಸೂರ್ಯ ಮುಳುಗುವ ಸಮಯದಲ್ಲೂ ಕೂಡ ಶ್ರದ್ಧೆಗೆ ಹೊಂದಿಸ್ತೀನಿ ಹೇ ಶ್ರದ್ಧೆ ನನ್ನನ್ನು ಶ್ರದ್ಧಾವಂತನಾಗ ಮಾಡು ಅಂತ ಶ್ರದ್ಧೆಯೇ ಪ್ರಾರ್ಥಿಸ್ತಕ್ಕಂತಹದ್ದು ಅಷ್ಟೊಂದು ಶ್ರದ್ಧೆಗೆ ಆ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ ಶಾಸ್ತ್ರ ಗುರುವಾಕ್ಯಸಬುದ್ಧಿ ಅವಧಾರಣ ಸಾಶ್ರದ್ಧಾ ಕಥಿತ ಸದ್ಭಿ ಯಯಾ ವಸ್ತು ಉಪಲಭ್ಯತೆ ಅಂತನ್ಬಿಟ್ಟು ವಿವೇಕ ಚೂಡಾಮಣಿಯಲ್ಲಿ ಶಂಕರಾಚಾರ್ಯ ಹೇಳ್ತಾರೆ ಅಂದರೆ ಎರಡು ಶ್ರದ್ಧೆ ಮುಖ್ಯ ಶಾಸ್ತ್ರ ಗುರುವಾಕ್ಯಸ ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥದ್ದ್ರಲ್ಲಿ ಶ್ರದ್ಧೆ ಮತ್ತು ಗುರುಗಳು ಹೇಳಿರ್ತಕ್ಕಂಥದ್ದ್ರಲ್ಲಿ ಶ್ರದ್ಧೆ ಇವೆರಡೂ ಕೂಡ ಶ್ರದ್ಧೆ ಅತ್ಯಂತ ಮುಖ್ಯ ಶ್ರದ್ಧೆ ಅಂತಂದರೆ ಏನು ಶಂಕರಾಚಾರ್ಯ ಹೇಳ್ತಾರೆ ಆಸ್ತಿ ಬುದ್ಧಿ ಅಂತಂದ್ಬಿಟ್ಟು ಹೇಳ್ಬಿಡ್ತಾರೆ ಆಸ್ತಿ ಬುದ್ಧಿ ಆಸ್ತಿ ಬುದ್ಧಿ ಅಂತಂದ್ಬಿಟ್ರೆ ನಾವು ಇಂಗ್ಲೀಷ್ನಲ್ಲಿ ಹೇಳಬೇಕು ಅಂತಂದ್ಬಿಟ್ರೆ ಒಂದು ಪಾಸಿಟಿವ್ ಆ್ಯಟಿಟ್ಯೂಡ್ ಅಂತ ತೊಗೊಬೋದು ಪಾಸಿಟಿವ್ ಆ್ಯಟಿಟ್ಯೂಡ್ ಅಂತಂದರೆ ಯಾವುದೋ ಒಂದು ವಿಷಯದಲ್ಲಿ ಸಂದೇಹ ಪಡೆದೇ ಅದನ್ನು ಯಾವುದು ಇದು ತಪ್ಪು ಅಂತ ಹೇಳ್ದೆ ಅದನ್ನು ಒಂದು ಸಕಾರಾತ್ಮಕ ದೃಷ್ಟಿಯಿಂದ ಸ್ವೀಕರಿಸ್ತಕ್ಕಂಥದ್ದು ಇದರಲ್ಲಿ ಸತ್ಯ ಇದೆ ಇದನ್ನ ಸ್ವೀಕರಿಸಬೇಕು ಇದರಿಂದ ನನಗೆ ಒಳ್ಳೆಯದಾಗತ್ತೆ ಅಂತಕ್ಕಂಥ ಮನೋಭಾವ ಆ ರೀತಿ ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥದ್ದು ಗುರು ವಾಕ್ಯದಲ್ಲೂ ಕೂಡ ಆ ರೀತಿ ಅದನ್ನು ಸಂದೇಹ ಪಟ್ಬಿಟ್ರೆ ಏನಾಗುತ್ತೆ ಅಂತಂದ್ಬಿಟ್ರೆ ನಮ್ಮ ಪ್ರಗತಿ ಕಡಿಮೆ ಆ ರೀತಿ ಆ ವಿಷಯದಲ್ಲಿ ಮಾತ್ರ ಸಂದೇಹ ಇರಬಾರ್ದು ಹಂಡ್ರೆಡ್ ಪರ್ಸೆಂಟ್ ಫೈತಿರಬೇಕು ಶ್ರೀರಾಮಕೃಷ್ಣ ಹೇಳ್ತಾರೆ ಮಗುವಿನಲ್ಲಿ ಯಾವ ರೀತಿ ಶ್ರದ್ಧೆ ಇರುತ್ತೋ ಆ ಥರ ಶ್ರದ್ಧೆ ಇರಬೇಕು ಮಗುವಿಗೆ ಹೇಳ್ತಾ ಹೇಳ್ತಂತಾರೆ ಆ ತಾಯಿ ಇವು ಇವ್ನನ್ನ ಅಂಕಲ್ ಅಂತನ್ಬಿಟ್ಟು ಹ್ಞೂ ಮಾವ ಅಂತನ್ಬಿಟ್ಟು ಅದು ಹೋಗ್ಬಿಟ್ಟು ಹೋ ಅಂಕಲ್ ಅಂಕಲ್ ಅಂತ ತೊಬ್ಗೊಂಬಿಡ್ತಂತೆ ಆ ಥರ ಶ್ರದ್ಧೆ ಇರಬೇಕು ಅಂತನ್ಬಿಟ್ಟು ಸಂಪೂರ್ಣವಾಗಿ ಹಂಡ್ರೆಡ್ ಪರ್ಸೆಂಟ್ ಹ್ಞೂ ನೂರಕ್ಕೆ ನೂರು ನಂಬತಕ್ಕಂಥ ಒಂದು ಸ್ಥಿತಿ ಆ ರೀತಿ ಸ್ಥಿತಿ ಬಂದಾಗ ಆವಾಗ ಭಗವಂತನ ದರ್ಶನ ಆಗತ್ತೆ ಅಂತನ್ಬಿಟ್ಟು ಶಾಸ್ತ್ರ ಅಜ್ಞಶ್ಚ ಅಶ್ರದ್ಧ ದಾನಶ್ಚ ಸಂಶಯಾತ್ಮ ಮಿನಶ್ಯತಿ ಅಂತನ್ಬಿಟ್ಟು ಭಗವದ್ಗೀತೆಯಲ್ಲಿ ಹೇಳ್ತಾರೆ ಅಜ್ಞನು ಕೂಡ ಮತ್ತು ಅಶ್ರದ್ಧ ದಾನ ಅಶ್ರದ್ಧ ದಾನ ಅಂತ ಅಂದ್ಬಿಟ್ರೆ ಶ್ರದ್ಧೆ ಇಳದೇ ಇರ್ತಕ್ಕಂಥವನು ಶ್ರದ್ಧೆ ಇಡೋದೇ ಇಲ್ಲ ಯಾವುದರಲ್ಲೂ ಶ್ರದ್ಧೆ ಇಲ್ಲ ಅವನಿಗೆ ಅಂಥವನು ಮತ್ತು ಸಂಶಯಾತ್ಮ ಎಲ್ಲ ವಿಷಯದಲ್ಲೂ ಕೂಡ ಸಂಶಯ ಸಸ್ಪೀಷಿಯಸ್ ಸಂಶಯ ಕೆಲವ್ರಿಗೇನಾಗತ್ತೆ ಅಂತಂದ್ಬಿಟ್ರೆ ಯಾವುದರಲ್ಲೂ ನಂಬಿಕೆ ಇರೋದಿಲ್ಲ ಯಾರ ವ್ಯಕ್ತಿಗಳಲ್ಲೂ ನಮಗೆ ನಮಗೆ ಇರೋದಿಲ್ಲ ಎಲ್ಲವನ್ನು ಕೂಡ ಸಂಶಯ ದೃಷ್ಟಿಯನ್ನು ನೋಡ್ತಕ್ಕಂಥದ್ದು ಆ ರೀತಿಯ ಸಂಶಯ ದೃಷ್ಟಿ ಇದ್ಬಿಟ್ರೆ ಏನಾಗುತ್ತೆ ಅಂತಂದ್ಬಿಟ್ರೆ ಅವನು ಹಿ ಕ್ಯಂಟ್ ಪ್ರಾಪಂಚಿಕ ಜೀವನದಲ್ಲೂ ಕೂಡ ಅವನು ಸುಸ್ಥಿತಿಯನ್ನು ಪಡೆಯೋದಕ್ಕಾಗೋದಿಲ್ಲ ಭಗವಂತ ಆಧ್ಯಾತ್ಮಿಕ ಜೀವನ ಅಂತೂ ಕೇಳದು ಕೇಳದೆ ಬೇಕು ಆ ರೀತಿ ಸಂಶಯಾತ್ಮ ಸಂಶಯ ದೃಷ್ಟಿ ಇರಬಾರ್ದು ಸಂಶಯ ದೃಷ್ಟಿ ಹೇಗಾಗಿ ಬರುತ್ತೆ ಅಂತಂದ್ಬಿಟ್ರೆ ಶ್ರದ್ಧೆಯ ಕೊರತೆಯಿಂದಾಗಿ ಬರ್ತಕ್ಕಂಥದ್ದು ಶ್ರದ್ಧೆಯ ಕೊರತೆ ಹೇಗಿರುತ್ತೆ ಅನೇಕ ಉದಾಹರಣೆಗೆ ಯಾರೊಬ್ಬರು ಏನಾದ್ರು ಹೇಳ್ತಾರೆ ಅಂತಟ್ಟು ಸಾಮಾನ್ಯವೇನು ಹೇಳ್ತಾರೆ ಅಂತಂದ್ಬಿಟ್ಟು ನಾವ್ಯಾರು ಉಪದೇಶ ಹೇಳಿದಾಗ ಉಪದೇಶದ ಬಗ್ಗೆ ಹೇಳುವಾಗ ಯಾವಾಗ ಸಾಮಾನ್ಯ ಹೇಳೋ ಸುಲಭ ಮಾಡೋದು ಕಷ್ಟ ಅಂತಂದ್ಬಿಟ್ಟು ಹೇಳ್ತಾರೆ ಹೇಳೋದು ಸುಲಭ ಹೇಳೋದೇನೋ ಸುಲಭ ಆದ್ರೆ ಆಚರಿಸೋದು ಕಷ್ಟ ಅಂತ ಹೇಳ್ತಾರೆ ಅಂದರೆ ಶ್ರದ ಇದು ಲ್ಯಾಕ್ ಆಫ್ ಫೇತ್ ಅಂತ ಅರ್ಥ ಆಯಿತು ಅದರಲ್ಲಿ ಶ್ರದ್ಧೆ ಇಲ್ಲ ಅಂತ ಆ ರೀತಿ ಆಲೋಚನೆ ಮಾಡೋದೇ ಏನಾಗುತ್ತೆ ಅಂತಂದ್ಬಿಟ್ರೆ ಅವರು ಅದನ್ನು ಅನುಸರಿಸೋದ್ರಲ್ಲಿ ಅಡಚಣೆ ಆಗಿಬಿಡುತ್ತೆ ಯಾವಾಗ ಆ ಮನಸ್ಸು ಬಂತು ಇದು ಮಾ ಹೇಳೋ ಸಲ ಸುಲಭಪ್ಪ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳಿ ಆ ರೀತಿ ಆಲೋಚನೆ ಬಂತು ಅಂತಂದುಬಿಟ್ರೆ ಅದು ಶ್ರದ್ಧೆಯ ಕೊರತೆಯಿಂದಾಗಿ ಬರ್ತಕ್ಕಂಥದ್ದು ಆವಾಗೇನಾಗುತ್ತೆ ನಾವು ಅದನ್ನು ಅನುಸರಿಸೋಕ್ಕಾಗೋದೇ ಇಲ್ಲ ಅದೇ ನಮಗೆ ತಡೆಯಾಗಿಬಿಡುತ್ತೆ ಆಮೇಲೆ ಇನ್ನು ಕೆಲವರು ಯೋಚನೆ ಮಾಡೋದುಂಟು ಏನು ಅಂತಂದರೆ ಅವನೇ ಆರಿಸ ನನಗೆ ಹೇಳ್ತಾನೆ ಅಂತಂದ್ಬಿಟ್ಟು ಅವನೇ ಅನುಸರಿಸೋದ್ರಲ್ಲಿ ನನಗೆ ಹೇಳೋಕ್ಕೆ ಬಂದಿಯಾನೆ ನನಗೆ ಬುದ್ಧಿ ಹೇಳೋಕೆ ಬಂದಿಯಾನೆ ಅಂತ ಹೇಳೋದುಂಟು ಇದೂ ಕೂಡ ಶ್ರದ್ಧೆಯ ಕೊರತೆಯಿಂದ ಯಾ ತಾನೇ ಅನುಸರಿಸ್ದು ಇನ್ನೊಬ್ಬರಿಗೆ ಹೇಳೋದು ತಪ್ಪು ನಿಜ ನಾನು ಅಲ್ಲ ಅಂತ ಹೇಳೋದಿಲ್ಲ ಹ್ಞೂ ತಾನೇ ಅನುಸರಿಸಿದ್ರು ಇನ್ನೊಬ್ರು ಹೇಳೋದು ತಪ್ಪು ಆದರೆ ಅವ್ರು ತಪ್ಪು ಅವನು ಅವನ ಪಾಲಿಗೆರಲಿ ನಾವೇ ಯಾಕೆ ಯೋಚನೆ ಮಾಡಬೇಕು ಅವ್ನು ಯಾವ್ದಾದ್ರು ಒಳ್ಳೆ ವಿಚಾರ ಹೇಳಿದ್ರು ನಾನೇ ಕೇಳಬಾರ್ದು ಅದು ಒಳ್ಳೆಯದಾಗಿದ್ದರೆ ನಾನೇ ಕೇಳಬಾರ್ದು ಯಾಕೆ ಅನುಸರಿಸಬಾರ್ದು ಅಂತಂದ್ರೆ ಅರ್ಥ ಏನಾಗುತ್ತೆ ಅಂತಂದ್ಬಿಟ್ರೆ ಅಲ್ಲಿ ನನಗೆ ಶ್ರದ್ಧೆ ಇಲ್ಲ ಅಂತಾಗತ್ತೆ ಒಂದು ಸಾರಿ ಶ್ರೀರಾಮಕೃಷ್ಣ ಜೀವನದಲ್ಲಿ ಘಟನೆ ಬರುತ್ತೆ ಅವರು ಕ್ಯಾಪ್ಟನ್ ವಿಶ್ವನಾಥ್ ಅಂತ ಇರ್ತಾನೆ ತುಂಬ ಭಕ್ತ ಭಾಳ ದೈವ ಭಕ್ತ ಅವರು ಬಹಳ ಶಾಸ್ತ್ರ ಶಾಸ್ತ್ರಾಧ್ಯಯನದಲ್ಲಿ ತುಂಬ ಪಳಗಿದವರು ಅವರು ತುಂಬ ಭಕ್ತಿಯು ಕೂಡ ಶ್ರೀರಾಮಕೃಷ್ಣ ಮೇಲೆ ಅತ್ಯಂತ ಪರಮ ಭಕ್ತಿ ಅವರಿಗೆ ಅವರು ಅನ್ಸತ್ತೆ ಆದರೆ ಒಂದು ವಿಷಯದಲ್ಲಿ ಶ್ರೀರಾಮಕೃಷ್ಣನ ಕಂಡ್ರೆ ಆಗ್ತಾ ಇರಲಿಲ್ಲ ಶ್ರೀರಾಮ್ ಕಂಡ್ರೆ ಅವರಿಗೆ ಆಗ್ತಾ ಇರಲಿಲ್ಲ ಯಾಕೆ ಅಂತ ಅಂದ್ಬಿಟ್ರೆ ಶ್ರೀರಾಮಕೃಷ್ಣ ಯಾವಾಗಲೂ ಕೂಡ ಕೇಶವಚಂದ್ರನ ಹತ್ರ ಹೋಗ್ತಾ ಇದ್ದಾರೆ ಅಂತಂದ್ಬಿಟ್ಟು ಅವನು ಕೇಶವಚಂದ್ರನ ಕಂಡ್ರೆ ಅವ್ರಿಗೆ ಆಗೋದಿಲ್ಲ ಅವ್ನು ಯಾಕೆ ಅವನು ಈಸ್ ನಾಟ್ ಎ ಮ್ಯಾನ್ ಆಫ್ ಪ್ರಿನ್ಸಿಪಲ್ ಅಂತ ಅಂದ್ಬಿಟ್ಟು ಏನೇನೋ ಎಲ್ಲ ಮಾಡ್ತಾನೆ ಅವನ ತನ್ನ ಮಗಳನ್ನು ಯಾರೋ ಬೇರೆ ಜಾತಿಯವರಿಗೆ ಕೊಟ್ಟು ಮದುವೆ ಮಾಡಿದಾನೆ ಅವ್ನು ಸ್ವಲ್ಪ ಆರ್ಥೊಡಾಕ್ಸು ತುಂಬ ಮಡಿವಂಥದ್ದ ಬ್ರಾಹ್ಮಣ ಅವನು ಅದಕ್ಕೊಂದು ಯಾರೋ ಬೇರೆ ಜಾತಿಯವರಿಗೆ ಕೊಟ್ಟು ಮದುವೆ ಕ್ಷತ್ರಿಯ ಜಾತಿಯವರಿಗೆಲ್ಲ ಮದುವೆ ಮಾಡಿಯಾನೆ ಅಂತನ್ಬಿಟ್ಟು ಹೀ ಇಸ್ ನಾಟ್ ಎ ಮ್ಯಾನ್ ಆಫ್ ಪ್ರಿನ್ಸಿಪಲ್ ಅಂತಂದ್ಬಿಟ್ಟು ಅವ್ರ ಮೇಲೆ ಅಸಮಾಧಾನ ಆ ರೀತಿ ಇರೋ ಅಸಮಾಧಾನ ಇದ್ದರಿಂದ ಶ್ರೀರಾಮಕೃಷ್ಣ ಅವ್ರ ಹತ್ರ ಹೋಗ್ತಾ ಇದ್ದರಿಂದ ಅವರು ಯಾವಾಗಲೂ ಇವನು ಆಕ್ಷೇಪಣೆ ಮಾಡ್ತಾ ಇದ್ನಂತೆ ನೀವ್ಯಾತಕ್ಕೂ ಅವ್ರ ಹತ್ರ ಹೋಗೋದು ಅವ್ರ ಹತ್ರ ಯಾತಕ್ಕೆ ಮಾಡ್ತೀರ ಅವ್ನು ಆ ಹೀಗೆ ಅವ್ನು ಹಾಗೆ ಅಂತನ್ಬಿಟ್ಟು ಅವ್ನು ಹೇಳ್ತಾ ಇದ್ನಂತೆ ವಿಶ್ವನಾಥ್ ಇವರು ಹೇಳ್ತಾರಂತೆ ಅವ್ನು ಹೇಗೆ ಮಕಾರು ಇರಲಿ ನನಗೆ ಯಾತಕ್ಕಂತೆ ನಾನು ಯಾತಕ್ಕೆ ಹೋಗ್ತಾ ಇದ್ದೀನಿ ಅಂತಂದ್ಬಿಟ್ರೆ ಅವನ ಹತ್ರ ಭಗವದ್ವಿಚಾರ ಕೇಳೋದು ಹೋಗ್ತಾ ಇದ್ದೀನಿ ಅವ್ನು ಭಗವಂತನ ವಿಚಾರ ಮಾತಾಡ್ತಾನೆ ಭಕ್ತಿ ಬಗ್ಗೆ ಮಾತನಾಡ್ತಾನೆ ಅವನ ಹತ್ರ ವಿಚಾರ ಖರ್ಚು ಅದನ್ನು ಚರ್ಚೆ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಬೇರೆ ವಿಚಾರ ನನ್ನ ಯಾತಕ್ಕೆ ಅಂತಂದ್ಬಿಟ್ಟು ಅವ್ರು ಹೇಳ್ತಾರೆ ಅಂದರೆ ಅಲ್ಲಿ ಏನಿದೆ ಅಂತಂದ್ಬಿಟ್ರೆ ನಾವು ಕಳ್ ಅಂಶ ನಾವು ಯಾವುದೇ ಎಲ್ಲಿ ಒಳ್ಳೇದು ಸಿಕ್ಕುತ್ತೋ ಎಲ್ಲಿ ಒಳ್ಳೇದಿರುತ್ತೋ ಅದನ್ನು ಸ್ವೀಕರಿಸ್ತಕ್ಕಂಥ ಮನೋವು ಅದೇ ಪಾಸಿಟಿವ್ ಆ್ಯಟಿಟ್ಯೂಡ್ ಅಂತಂದ್ಬಿಟ್ಟು ಎಲ್ಲರಲ್ಲೂ ಕೂಡ ದೋಷವನ್ನು ನೋಡ್ತಕ್ಕಂಥದ್ದು ಅಯ್ಯೋ ಇದು ಹೀಗಿದೆ ಇದು ಹೀಗಿದೆ ಇದನ್ನ ಕಂಟ್ರಿ ಏನಾಗುತ್ತೆ ಇದನ್ನ ಆ ಮಾಡಿದರೆ ಏನಾಗುತ್ತೆ ಇದರಿಂದ ಏನು ಪ್ರಯೋಜನ ಆಗುತ್ತೆ ಆ ಥರ ವಿಷಯದಲ್ಲೂ ಕೂಡ ನಾವು ಸಂದೇಹವನ್ನು ವ್ಯಕ್ತಪಡಿಸ್ತಾಯಿಬಿಟ್ರೆ ಅದು ಏನಾಗುತ್ತೆ ಅಂದರೆ ನಾವು ಯಾವುದೇ ಕ್ಷೇತ್ರದಲ್ಲೂ ಕೂಡ ಮುಂದುವರಿಯೋದಕ್ಕೆ ಆಗೋದೇ ಇಲ್ಲ ಒಂದು ನೆಗೆಟಿವ್ ಆ್ಯಟಿಟ್ಯೂಡ್ ಬಗ್ಗೆ ಒಂದು ಕತೆ ಹೇಳ್ತೀನಿ ಸ್ವಾರಸ್ಯಕರವಾಗಿರ್ತಕ್ಕಂಥ ಕತೆ ಒಬ್ಬ ಬೇಟೆಗಾರ ಇದ್ದಂತೆ ಆ ಬೇಟೆಗಾರ ಒಂದು ಸತಿ ಕಾಡಿಗೆ ಬೇಟೆಗೆ ಹೋಗಿರ್ತಾನೆ ಹೋಗಿದ್ದಾಗ ಅವನಿಗೆ ಒಂದು ಅತ್ಯಂತ ಸ್ವಾರಸ್ಯಕರವಾಗಿರ್ತಕ್ಕಂಥ ಒಂದು ಘಟನೆಯನ್ನು ನೋಡತಾನೆ. ಭಾಳ ಸ್ವಾರಸ್ಯಕರವಾಗಿರ್ತಕ್ಕಂಥ ಘಟನೆ ತುಂಬಾ ಆಶ್ಚರ್ಯವಾಗಿಬಿಡುತ್ತೆ ಅವನಿಗೆ ಈ ಥರದ್ದು ನಡೆಯುತ್ತಾ ಈ ಪ್ರಪಂಚನ ಹೀಗೂ ಉಂಟಾ ಅಂತನ್ಬಿಟ್ಟು ಏನದು ಅಂತಂದರೆ ಒಂದು ಕಾಡು ಒಂದು ಬಗೆಯ ಕಾಡು ಅದು ನೀರಿನ ಮೇಲೆ ನಡ್ಕೊಂಡು ಹೋಗ್ತಾ ಇತ್ತಂತೆ ಅವನು ಯಾವಲೂ ನೋಡಿಲ್ಲ ನೀರಿನ ಮೇಲೆ ಅವನು ಕೇಳಿದ್ದ ಯೋಗಿಗಳು ನೀರಿನ ಮೇಲೆ ನಡ್ಕೊಂಡು ಹೋಗ್ತಾರೆ ಅಂತ ಅಂದ್ಬಿಟ್ಟು ಆದರೆ ಪ್ರಾಣಿಗಳು ನೀರಿನ ಮೇಲೆ ನಡ್ಕೊಂಡು ಹೋಗ್ತಾರೆ ಅಂತ ಅಂದ್ಬಿಟ್ಟು ಅವನು ಕೇಳಿರಲಿಲ್ಲ ಅವ್ನಿಗೆ ತುಂಬ ಆಶ್ಚರ್ಯ ಆಯಿತು ಹೇಗಾದರೂ ಮಾಡಿ ಇದನ್ನು ಹಿಡಿದಬೇಕು ಇದನ್ನು ಹಿಡಿದ್ಬಿಟ್ಟು ನಾನು ಊರಿಗೆ ತೊಗೊಂಡು ಹೋಗ್ಬೇಕು ಅಂತ ಅವನಿಗೆ ಆಸೆ ಆಗುತ್ತೆ ಅವನು ಪ್ರಯತ್ನ ಪಟ್ಟುಬಿಟ್ಟು ಒಂದು ನಾಯಿನ ಹಿಡ್ದೇ ಬಿಡ್ತಾನಂತೆ ಹಿಡಿದ್ಬಿಟ್ಟು ಅದನ್ನು ಊರಿಗೆ ತೊಗೊಂಡು ಹೋಗ್ತಾನೆ ಊರಿಗೆ ತೊಗೊಂಡೋಗ್ಬಿಟ್ಟು ಅವನು ಎಲ್ರಿಗೂ ತೋರಿಸ್ಬೇಕು ಈ ಒಂದು ವಿಚಿತ್ರವಾಗಿರ್ತಕ್ಕಂಥ ಆಶ್ಚರ್ಯಕರವಾಗಿರ್ತಕ್ಕಂಥ ಸಂಗತಿಯನ್ನು ಎಲ್ಲರೂ ಜನರಿಗೆಲ್ಲ ತೋರಿಸ್ಬೇಕು ಅಂತ ಅವನು ಏನು ಮಾಡ್ತಾನೆ ಅಂತಂದ್ಬಿಟ್ರೆ ಊರಿನಲ್ಲಿ ಅವನು ಕೊಳೆ ಇತ್ತಂತೆ ಆ ಕೊಳೆ ಸುತ್ತ ಊರಿನವರು ತನ್ನ ಸ್ನೇಹಿತರು ಎಲ್ಲ ಬಂದು ನೆರೆಯುವಂತೆ ಅವನು ಮಾಡ್ತಾನೆ ಎಲ್ರಿಗೂ ಹೇಳ್ತಾನೆ ಅನೌನ್ಸ್ ಮಾಡ್ತಾನೆ ಆಮೇಲೆ ಎಲ್ಲ ಸುತ್ತ ಜನ ನೆರೆದಿದ್ದಾರೆ ಆಮೇಲೆ ಏನು ಮಾಡಿದ್ನಂತೆಬಿಟ್ರೆ ಈ ನಾಯಿನ ಚೂ ಬಿಟ್ಟಂತವನು ಅಲ್ಲೆರಡು ಕೆಲವೆಲ್ಲ ಬಾತುಕೋಳಿಗಿದ್ದು ಕಳದಲ್ಲಿ ಅದನ್ನ ಬಾತುಕೋಳಿ ತೊಗೊಂಬ ಅಂತನ್ಬಿಟ್ಟು ಚೂ ಬಿಟ್ಬಿಡ್ತಾನೆ ಇದು ನಿಧಾನವಾಗಿ ಆರಾಮಾಗಿ ನೀರಿನ ಮೇಲೆ ನಡ್ಕೊಂಡು ಹೋಗ್ಬಿಟ್ಟು ಅದು ಬಾತುಕೋಳಿನ ತೊಗೊಂಬತ್ತಂತೆ ಈ ಜನರೆಲ್ಲ ನೋಡ್ತಾ ಇದ್ದಾರೆ ಅವ್ರೇನು ಆಶ್ಚರ್ಯವೇ ವ್ಯಕ್ತಪಡಿಸ್ತಾ ಇಲ್ಲ ಆಮೇಲೆ ಮತ್ತೊಂದು ಸರ್ತಿ ಚೂ ಅದು ಕೂಡ ನಿಧಾನ ನೋಡ್ಕೊಂಡು ಹೋಗ್ಬಿಟ್ಟು ಕೋಳಿ ತೊಗೊಂಬಂತಂತೆ ಹೀಗೆ ಎರಡು ಮೂರು ಸತಿ ಆಯಿತು ಇವರು ಸುಮ್ಮನೆ ನೋಡ್ತಾ ಇದ್ದಾರೆ ನೋ ಎಕ್ಸ್ಪ್ರೆಷನ್ ಎಟ್ ಆಲ್ ಇನ್ ದ ಅಂದರ್ ಫೇಸ್ ಆಗ ಇವನು ಕೇಳಿದಂತೆ ಏನು ನಿಮಗೆ ಆಶ್ಚರ್ಯ ಕಾಣಿಸ್ತಾ ಇಲ್ವಾ ಏನು ನೀವು ರಿಮಾರುಕೆ ಮಾಡ್ತಾ ಇಲ್ವಲ್ಲ ಏನಿದು ಅಂತನ್ಬಿಟ್ಟು ಆಗ ಅವ್ರು ಹೇಳಿದ್ರಂತೆ ಹೇಳೂ ಕೂಡ ಇದು ಎಂಥ ನಾಯಿ ಇದಕ್ಕೆ ಈಜೋಕೆ ಬರೋದಿಲ್ಲ ಅಂತನ್ಬಿಟ್ಟು ಈಜೋಕೆ ಬರೋದಿಲ್ಲ ಅಂತ ಈ ಥರ ಒಂದು ಇದು ನೆಗೆಟಿವ್ ಆ್ಯಟಿಟ್ಯೂಡ್ ಎಲ್ಲರಲ್ಲೂ ಕೂಡ ಒಂದು ದೋಷ ನೋಡತಕ್ಕಂಥದ್ದು ಒಂದು ಕೊಂಕು ಹಿಡತಾ ಕೊಂಕು ಹಿಡಿಯೋದನ್ನು ಹೇಳ್ತಾರಲ್ಲ ಕೊಂಕು ನೋಡೋದು ಅಂತನ್ಬಿಟ್ಟು ಆ ಥರ ಎಲ್ಲ ವಿಷಯದಲ್ಲೂ ಕೂಡ ಆ ಥರ ದೃಷ್ಟಿ ಆ ಥರ ದೃಷ್ಟಿ ಇದನ್ನು ಈ ಥರ ಇದ್ಬಿಟ್ರೆ ಏನಾಗುತ್ತೆ ಅಂತನ್ಬಿಟ್ರೆ ಆಧ್ಯಾತ್ಮಿಕ ಸಾಧನೆಯಲ್ಲಿ ಜೀವನದಲ್ಲಿ ಮುಂದಿರೋದು ಕಷ್ಟ ಅಂತಂದ್ಬಿಟ್ಟು ಹೇಳ್ತಾರೆ ಅದಕ್ಕೆ ಶ್ರೀರಾಮಕೃಷ್ಣರು ಶ್ರದ್ಧೆಗೆ ಅತ್ಯಂತ ಒತ್ತನ್ನು ಕೊಡ್ತಾರೆ ಮತ್ತೆ ಮತ್ತೆ ಈ ವಿಷಯವನ್ನು ಅವರು ಹೇಳ್ತಾರೆ ತಮ್ಮ ಇದನ್ನು ಇನ್ನೊಂದು ಹೇಗೆ ಈ ಅಂತ ಒಬ್ಬರು ಆ್ಯಂಡ್ರೂ ನ್ಯೂಬರ್ಗ್ ಅಂತಂದ್ಬಿಟ್ಟು ನ್ಯೂರೋ ಸೈ ಅವರು ಅವ್ರ ಶ್ರದ್ಧೆ ಬಗ್ಗೆ ಹೇಳ್ತಕ್ಕಂಥದ್ದನ್ನು ಒಂದು ಓದುವ ಸ್ಟೇಟ್ಮೆಂಟನ್ನು ಓದಿ ಹೇಳ್ತೀನಿ ಹ್ಯಾವಿಂಗ್ ಫೇತ್ ಇನ್ ಹ್ಯೂಮನ್ ಸ್ಪಿರಿಟ್ ಈ ಸ್ವಾಟ್ ಡ್ರೈವ್ಸಸ್ ಟು ಸರ್ವೈವ್ ಆ್ಯಂಡ್ ಟ್ರಾನ್ಸೆಂಡ್ ಅಂದರೆ ನಮ್ಮ ಅಂತರಂಗದ ಆತ್ಮದಲ್ಲಿ ಆತ್ಮತತ್ವದಲ್ಲಿ ಇರ್ತಕ್ಕಂಥ ಶ್ರದ್ಧೆ ಇದೆಯಲ್ಲ ಫೇತ್ ಇನ್ ಹ್ಯೂಮನ್ ಸ್ಪಿರಿಟ್ ಈ ಸ್ವಾಟ್ ಡ್ರೈವ್ಸಸ್ ಟು ಸರ್ವೈವ್ ನಮ್ಮನ್ನು ಬದುಕೋದಕ್ಕೆ and also to transcend transcend ಅಂತ ಅಂದ್ರೆ ಇದೊಂದುಗಳಂದಲ್ಲ ಮೇರಿ ಮೇಲಕ್ಕೆ ಹೋಗತಕ್ಕಂತದ್ದು उन्नತಿಯನ್ನ ಪಡೆಯತಕ್ಕಂತದ್ದು ಅದಕ್ಕೆ ನಮಗೆ ಈ ಶೈತ ಅಂತಕಂತದ್ದು ಬಹಳ ಮುಖ್ಯವಾದದ್ದು ಅಂತ ಅನ್ಬಿಟ್ಟು it makes life worth living it makes life worth living ಅಂದ್ರೆ ಜೀವನ ನಿಜವಾಗೂ ಕೂಡ ನಾವು ಬಾಳ್ಬೇಕಾಗಿರತಕ್ಕಂತದ್ದು ಬಾಳ್ಲೇಬೇಕಾಗಿರತಕ್ಕಂತದ್ದು ಇದು ಬೆಳೆಉಳ್ಳದ್ದು ಅಂತಕಂತ ಒಂದು ಮನೋಭಾವನ್ನ ಅದು ನಮಗೆ ಕೊಡುತ್ತೆ and it gives meaning to our life ನಮ್ಮ ಜೀವನಕ್ಕೆ ಒಂದು ಅರ್ಥವನ್ನು ಕೊಡ್ತಕ್ಕಂಥದ್ದು ಈ ಶ್ರದ್ಧೆ ಅಂತಕ್ಕಂಥದ್ದು ಇಲ್ಲದ್ರೆ ಏನಾಗುತ್ತೆ ಜೀವನಕ್ಕೆ ಅರ್ಥ ಇಲ್ಲ ಅಂತಂದುಬಿಟ್ರೆ ಈ ಜೀವನದ ಬಗ್ಗೆ ನಮಗೆ ಯಾವುದೇ ರೀತಿಯ ಒಂದು ಅಭಿಮಾನವೂ ಕೂಡ ಇರೋದೇ ಇಲ್ಲ ಯಾವಾಗ ನಾವು ಜೀವನದ ಬಗ್ಗೆ ಇದಕ್ಕೊಂದು ಬೆಲೆನೇ ಇಲ್ಲ ಅಂತ ನಮಗನಬಿಡ್ತೋ ಅವಾಗ ಏನಾಗುತ್ತೆ ಅಂತಂದ್ಬಿಟ್ರೆ ಈ ಜೀವನದ ಬೆಲೆ ಜೀವನವನ್ನು ನಾವು ಜೀವಿಸೋದಕ್ಕೆ ಮನಸ್ಸು ಬರೋದಿಲ್ಲ ಅದಕ್ಕೋಸ್ಕರವಾಗಿ ಎತ್ತೋ ಎಷ್ಟೋ ಜನ ಜೀವನದಲ್ಲಿ ನೀವು ನೋಡ್ತೀರಾ ಅವರಿಗೆ ಆತ್ಮಹತ್ಯೆ ಪ್ರವೃತ್ತಿ ತುಂಬ ಇರುತ್ತೆ ಆತ್ಮಹತ್ಯೆ ಮಾಡ್ಕೊಬೇಕು ಅಂತ ಅನಿಸ್ತಾ ಇರ್ತೀವಿ ಇತ್ತೀಚಿನ ದಿನಗಳಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ಳೋ ಸಂಖ್ಯೆ ತುಂಬ ಜಾಸ್ತಿ ಅಂತ ಹೇಳ್ತಾರೆ ತುಂಬ ಎಲ್ಲ ಕಡೆನೂ ಕೂಡ ಅದಕ್ಕೊಂದು ಒಂದು ಪ್ರಸಂಗ ಇದೆ ಏನು ಅಂತಂದುಬಿಟ್ರೆ ಒಬ್ಬ ಯುವಕ ಇದ್ದಂತೆ ಆ ಯುವಕನಿಗೆ ಏನೋ ಒಂದಾಯಿತು ಏನೋ ದುರಂತ ಆಯಿತು ಜೀವನದಲ್ಲಿ ಹ್ಞೂ ಅವನಿಗೆ ಆತ್ಮಹತ್ಯೆ ಮಾಡ್ಕೊಬೇಕು ಅಂತ ಅನಿಸ್ತು ಜೀವನದಲ್ಲಿ ನಿರಾಸೆ ಆಗ್ಬಿಟ್ಟು ಆತ್ಮಹತ್ಯೆ ಮಾಡ್ಕೊಬೇಕು ಅಂತ ಅನಿಸ್ತಂತೆ ಅಲ್ಲಿ ಆ ಊರಿನಲ್ಲಿ ಒಂದು ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಒಂದು ಜಾಗ ಇತ್ತು ಅದನ್ನು ಸೂಸೈಡ್ ಸ್ಪಾಟ್ ಅಂತ ಕರಿತಾಯಿದ್ರು ಅದೇನಪ್ಪಾ ಅಂತನ್ಬಿಟ್ರೆ ಒಂದು ದೊಡ್ಡ ಪ್ರಪಾತ ಅಂತೆ ಆ ಪ್ರಪಾತಲ್ಲಿ ಹೋಗ್ಬಿಟ್ಟು ಅವರು ಧುಮಿಕ ಬಿಡ್ತಾಯಿದ್ರು ಧುಮಿಕಿಬಿಟ್ರೆ ಮತ್ತೆ ಅವರು ಬರೋ ಸಾಧ್ಯತೆಯೇ ಇರಲಿಲ್ಲ ಸತ್ರು ಅಂತಲೇ ಅರ್ಥ ಅದಕ್ಕೋಸ್ಕರ ಅಲ್ಲಿ ಹೋಗ್ಬಿಟ್ಟು ಧುಮಿಕೊಟ್ಟು ಪ್ರಾಣ ಕಳ್ಕೊಳ್ಳೋಣ ಅಂತನ್ಬಿಟ್ಟು ಇವನು ಹೋಗ್ತಾಯಿದ್ನಂತೆ ಅವನು ಹೊರಗಿನ ಪ್ರಪಂಚದ ಅರಿವೇ ಇಲ್ಲ ಅವನು ನೇರ ಹೋಗ್ತಾಯಿದ್ದಾನೆ ಹೋಗ್ತಾಯಿದ್ದಾನೆ ಹೋಗ್ತಾಯಿದ್ದಾನೆ ಹೋಗ್ತಾಯಿದ್ದಾನೆ ಅವನು ಆ ಪ್ರಪಾತದ ಹತ್ರ ಹೋಗಿಬಿಟ್ಟು ಇನ್ನೇನು ಧುಮುಕಬೇಕು ಅಷ್ಟೊತ್ತಿಗೆ ಹಿಂದಿನಿಂದ ಯಾರೊಬ್ಬರು ಅವನು ಅಂಗಿ ಕಾಲನ್ನು ಎಳೆದ್ರಂತೆ ಕಳೆದ್ಬಿಟ್ಟು ಹೇಳಿದಂತೆ ಏ ಕ್ಯೂನಲ್ಲಿ ಬಾರಯ್ಯ ಅಂತ ಯಾರಿಗೆ ಭಗವಂತನಲ್ಲಿ ಶ್ರದ್ಧೆ ಉಂಟಾಗಿದೆಯೋ ಆತ ಮಹಾಪಾತಕಗಳನ್ನು ಮಾಡಿದ್ದರೂ ಗೋಬ್ರಾಹ್ಮಣ ಸ್ತ್ರೀ ಹತ್ಯಾದಿಗಳನ್ನು ಮಾಡಿದ್ದರೂ ಆ ಶ್ರದ್ಧೆಯ ಬಲದಿಂದ ಅಂಥ ದೊಡ್ಡ ಪಾಪಗಳಿಂದಲೂ ಮುಕ್ತನಾಗಿ ಬಿಡಲು ಸಾಧ್ಯ ಆತ ಭಗವಂತನಿಗೆ ಹೇಳಿಬಿಟ್ಟಿದ್ದೆ ಆದರೆ ಹೇ ಭಗವಂತ ಇನ್ನು ಮುಂದೆ ಎಂದೂ ಇಂಥ ಕಾರ್ಯಗಳನ್ನು ಮಾಡುವುದಿಲ್ಲ ಇದು ಭಾಳ ಮುಖ್ಯ ಹ್ಞೂ ನಾನು ಏನು ಎಷ್ಟು ಬೇಕಾದರೂ ಪಾಪ ಮಾಡಿರ್ಬೋದು ಕೊನೆಗಾಲದಲ್ಲಿ ನಾನು ಭಗವಂತ ಭಗವಂತನ ಹೆಸರು ಹೇಳಿಬಿಟ್ರೆ ನಾನು ಸ್ವರ್ಗಕ್ಕೆ ಹೋಗ್ಬಿಡ್ಬೋದು ಮುಕ್ತಿಯನ್ನು ಪಡೆದು ಅಂತ ಯೋಚನೆ ಮಾಡಿದ್ರೆ ಆಗೋದಿಲ್ಲ ಆ ಕೊನೆಗಾಲದಲ್ಲಿ ಬರೋದು ಇಲ್ಲ ಅಂತಟ್ಟು ಕೇಳೋದು ಬೇರೆ ವಿಷಯ ಅದಕ್ಕೋಸ್ಕರ ಇಲ್ಲಿ ಹೇಳ್ತಾರೆ ಹೇ ಭಗವಂತ ಇನ್ನು ಮುಂದೆ ಎಂದೂ ಇಂಥ ಕಾರ್ಯಗಳನ್ನು ಮಾಡುವುದಿಲ್ಲ ಅಂತನ್ಬಿಟ್ಟು ಅದು ಭಾಳ ಮುಖ್ಯ ಇಂಥ ಕಾರ್ಯ ಇನ್ನು ಮಾಡೋದಿಲ್ಲ ಅವ್ನು ಎಷ್ಟೇ ಬೇಕಾದ್ರು ಮಾಡಿರ್ಬೋದು ಆದರೆ ಭಗವಂತನ ಕೃಪೆಯಿಂದ ಏನಾಗುತ್ತೆ ಅಂತಂದುಬಿಟ್ರೆ ಅವನು ಎಲ್ಲ ಪಾಪಗಳ ಮುಕ್ತನಾಗಿಬಿಡ್ತಾನೆ ಆತ ಇನ್ನೂ ಹೆದರಿಬೇಕಾದೇನಿಲ್ಲ ಒಂದು ಹಾಡುಗಳನ್ನು ಹೇಳ್ತಾರೆ ಇಲ್ಲಿ ಹಾಡನ್ನು ನಾಪಾಪಿಯಾದರೂ ನನ್ನ ಕಡೆಗಾಲದಲ್ಲಿ ನಿನ್ನ ಶ್ರೀನಾಮವನ್ನು ಜಪಿಸುತ್ತಿರಲು ಮುಕ್ತಿಗೊಯ್ಯದೇ ನೀನು ಬಿಡುವಳನು ಸ್ತ್ರೀ ಹತ್ಯೆ ಪಶು ಹತ್ಯೆ ನೆನಿತೆಲ್ಲ ಪಾಪಗಳ ಮಾಡಿದ್ದರೂ ನಿನ್ನ ಶ್ರೀ ಶುಭನಾಮ ನನ್ನ ದುರಿತವನ್ನೀಗಿ ಬ್ರಹ್ಮ ಪದವಿಯ ಕಡೆಗೆ ಎತ್ತದೇನು ಅಪಿಚೇತ್ ಸುಧುರಾಚಾರೋ ಭಜತೇ ಮಾ ಮನನ್ಯಭಾಕ್ ಸಾಧುರೇವ ಸಮಂತವ್ಯ ಸಮ್ಯಕ್ ವ್ಯವಸಿತೋ ಹಿ ಸಹ ಅಂತನ್ಬಿಟ್ಟು ಶ್ರೀಕೃಷ್ಣ ಭರವಸೆಯನ್ನು ಕೊಡ್ತಾನೆ ಅವನು ಎಂಟೇ ದುರಾಚಾರ ಮಾಡಿರ್ಬೋದು ಅವನು ನನ್ನನ್ನು ಅವನು ಭಜಿಸಿದರೆ ಅವನು ಸಾಧುವೇ ಅಂತನ್ಬಿಟ್ಟು ಈಗ ಶ್ರೀರಾಮಕೃಷ್ಣರು ನರೇಂದ್ರನ ಬಗ್ಗೆ ಮಾತನಾಡ್ತಾ ಅವನ ಹೊಗಳ್ತಾ ಹೇಳ್ತಾರಂತೆ ನರೇಂದ್ರನ ಹೊಗಳುವಾಗ ಅವನ ಒಂದು ಉನ್ನತಿಯನ್ನು ಅವನ ಒಂದು ಶ್ರೇಷ್ಠ ಗುಣವನ್ನು ಅವನ ಆಧ್ಯಾತ್ಮಿಕ ವ್ಯಾಕುಲತೆ ಇದನ್ನೆಲ್ಲವನ್ನು ಕೂಡ ಹೊಗಳತಾ ಹೊಗಳ್ತಾ ಅವರೊಂದು ಉದಾಹರಣೆಯನ್ನು ಕೊಡ್ತಾರೆ ನರೇಂದ್ರನಿಗೆ ಯಾವುದು ಉದಾಹರಣೆ ಅಂತಂದ್ಬಿಟ್ರೆ ಹೋಮ ಪಕ್ಷಿ ಹೋಮ ವೇದದಲ್ಲಿ ಹೋಮ ಪಕ್ಷಿ ಇದೆ ಅದು ಎತ್ತರದ ಆಕಾಶದಲ್ಲಿ ವಾಸಿಸುತ್ತದೆ ಅಲ್ಲೇ ಮೊಟ್ಟೆ ಇಡುತ್ತದೆ ಬಳಿಕ ಮೊಟ್ಟೆ ಬೀಳಲಾರಂಭಿಸುತ್ತದೆ ಅದು ಅಷ್ಟೊಂದು ಎತ್ತರದಲ್ಲಿದೆ ಅನೇಕ ದಿನಗಳವರೆಗೆ ಮೊಟ್ಟೆ ಬೀಳುತ್ತಲೇ ಇರುತ್ತದೆ ಬೀಳುತ್ತಾ ಬೀಳುತ್ತಾ ಮೊಟ್ಟೆ ಬಿರಿದು ಮರಿಯಾಗುತ್ತದೆ ಬಳಿಕ ಮರಿ ಬೀಳುತ್ತಲೇ ಇರುತ್ತದೆ ಬೀಳುತ್ತಾ ಬೀಳುತ್ತಾ ಕಣ್ಣು ಬಿಡುತ್ತದೆ ರೆಕ್ಕೆ ಬೆಳೆಯುತ್ತದೆ ಕಣ್ಣು ಬಿಟ್ಟೊಡನೆಯೇ ಅದಕ್ಕೆ ಗೊತ್ತಾಗುತ್ತದೆ ತಾನು ಕೆಳಕ್ಕೆ ಬೀಳುತ್ತಿರುವುದಾಗಿ ನೆಲಕ್ಕೆ ಬಿದ್ದದ್ದೇ ಆದರೆ ಒಮ್ಮೆಗೆ ಚೂರು ಚೂರಾಗಿ ಹೋಗುವುದಾಗಿ ಒಡನೆಯೇ ಅದು ಸೂಯ್ಯಂತ ಎತ್ತರದಲ್ಲಿರುವ ತನ್ನ ತಾಯಿ ಕಡೆಗೆ ಹಾರಿ ಹೋಗಿಬಿಡುತ್ತದೆ ಅಂತನ್ಬಿಟ್ಟು ಎಷ್ಟು ಚೆನ್ನಾಗಿದೆ ಉದಾಹರಣೆ ಅಂಥ ಸ್ಥಿತಿ ನರೇಂದ್ರ ಅಂಥವ್ರು ಅಂತಂದ್ಬಿಟ್ಟು ಅವನಿಗೆ ಬಂಧನಕ್ಕೆ ಒಳಗೋಕೆ ಆಗೋದೇ ಇಲ್ಲ ಅಂಥವ್ರು ಆ ರೀತಿ ಅವ್ರಿಗೆ ಗೊತ್ತಾಗ ಚೂರು ಗೊತ್ತಾದರೂ ಸಾಕು ಹೋ ಅಂತನ್ಬಿಟ್ಟು ತಕ್ಷಣ ಮೇಲೆ ಹೊಟೋಗ್ಬಿಡುತ್ತೆ ಮನಸ್ಸು ಇದು ಇನ್ನೊಂದು ರೀತಿಯನ್ನು ಅರ್ಥ ಮಾಡ್ಬೋದು ನಮ್ಮ ಸಾ ಸಾಮಾನ್ಯ ಸ್ಥಿತಿಯು ಕೂಡ ಅನ್ವಯಿಸ್ಬೋದು ನಾವು ಯಾವಾಗಲೂ ಕೂಡ ಒಂದು ಉನ್ನತ ಆಧ್ಯಾತ್ಮಿಕ ಸ್ಥಿತಿನಲ್ಲಿ ನಾವು ಇಷ್ಟಪಡಬೇಕು ಒಂದು ಧ್ಯಾನದ ಸ್ಥಿತಿ ಆಗ್ಬೋದು ಪ್ರಾರ್ಥನೆ ಸ್ಥಿತಿ ಆಗ್ಬೋದು ಜಪದ ಸ್ಥಿತಿ ಆಗ್ಬೋದು ಆ ರೀತಿ ಅದರ ಮೂಲಕ ಒಂದು ಆಧ್ಯಾತ್ಮಿಕ ಭಾವದಲ್ಲಿ ಉನ್ನತ ಭಾವದಲ್ಲಿ ನಾವೆಲ್ಲರೂ ಕೂಡ ಇರೋದಕ್ಕೆ ಇಷ್ಟಪಡಬೇಕು ಆದರೆ ಕೆಲವು ಸತಿ ಏನಾಗ್ಬೋದು ಅಂತಂದರೆ ಕೆಲವು ಸಂದರ್ಭಗಳಲ್ಲಿ ನಮ್ಮ ಮನಸ್ಸು ದುರ್ಬಲವಾಗಿದ್ದಾಗ ಅಥವಾ ಯಾವುದೋ ಒಂದು ಸನ್ನಿವೇಶ ಬಂದಾಗ ಒಂದು ನಮ್ಮನ್ನು ಪ್ರಲೋಭನೆಗೆ ಒಳಪಡಿಸ್ತಕ್ಕಂಥ ಒಂದು ಸನ್ನಿವೇಶ ಬಂದಾಗ ಮನಸ್ಸು ಕೆಳಗೆ ಬಂದ್ಬಿಡ್ಬೋದು ಕೆಳಗೆ ಇಳಿದ್ಬಿಡ್ಬೋದು ಹಿಂ ಹೋ ಪಕ್ಷಿ ಕೆಳಗೆ ಬರ್ತಲ್ಲ ಮರಿ ಬಳ್ದಂಗೆ ಬಂದುಬಿಡ್ಬೋದು ಆದರೆ ಅದು ಏನಾಗುತ್ತೆ ಅಂತ ನಾವು ನಿರಂತರವಾಗಿ ಆ ಸ್ಥಿತಿಯಲ್ಲಿ ಉಳಿಸ್ಕೊಂಡ್ರೆ ಎಷ್ಟೋ ವರ್ಷಗಳ ಉಳಿಸ್ಕೊಂಡು ಸಂಸ್ಕಾರ ಆಗಿಬಿಟ್ಟಿರ್ತಲ್ಲ ಅದರಿಂದ ಏನಾಗುತ್ತೆ ಅಂತಂದ್ಬಿಟ್ರೆ ಆ ಮನಸ್ಸು ತೀರ ಕೆಳಗೆ ಹೋಗಿಬಿಡೋದೇ ಇಲ್ಲ ತಕ್ಷಣ ಒಂದು ಅವೇಕನಿಗೆ ಬಂದ್ಬಿಡುತ್ತೆ ಒಂದು ಜಾಗೃತಿ ಬಂದುಬಿಡುತ್ತೆ ತಕ್ಷಣ ಮನಸು ಮನಸ್ಸು ಟಕ್ಕಂತ ಮೇಲೆ ಹೊರಟೋಗ್ಬಿಡುತ್ತೆ ಅದು ತೀರ ತೀ ತೀರ ಕೆಳಗೆ ಹೋಗಿಬಿಡೋದೇ ಇಲ್ಲ ಅದಕ್ಕೋಸ್ಕರವಾಗಿ ಆ ರೀತಿ ಒಂದು ಆಧ್ಯಾತ್ಮಿಕ ಭಾವನೆ ಉಳಿಸ್ಕೊಳ್ಳೋದು ಮುಖ್ಯ ಅಂತನ್ಬಿಟ್ಟು ಒಬ್ಬ ಒಬ್ಬ ಡಕ್ತ ಇದ್ದಂತೆ ಅವನು ತುಂಬ ಭಕ್ತ ಅವನು ಅವನು ಪ್ರತಿನಿತ್ಯನೂ ಕೂಡ ಭಾಳ ತಪ್ಪದೇ ಅವನು ಒಂದು ರುಟೀನ್ ಫಾಲೋ ಮಾಡ್ಕೊಂಡು ಹೋಗ್ತಾಯಿದ್ದ ಸಾಧನೆ ಎಲ್ಲ ಆದರೆ ಬೆಳಿಗ್ಗೆ ಹೇಳ್ತಕ್ಕಂಥದ್ದು ದಪ್ಪ ಮಾಡ್ತಕ್ಕಂಥದ್ದು ಇತ್ಯೆಗಳನ್ನು ಸಂಜೆ ಹೊತ್ತೂ ಕೂಡ ಆರು ಗಂಟೆ ಕರೆಕ್ಟಾಗಿ ಅವನು ಎಲ್ಲ ಕೆಲಸವೆಲ್ಲ ಬಿಟ್ಬಿಟ್ಟು ದೇವರಿಗೆ ದೀಪ ಹಚ್ಚಿಬಿಟ್ಟು ಹಾಂ ಉತ್ಪತ್ತಿ ಹಚ್ಚಿಬಿಟ್ಟು ಆಮೇಲೆ ಧ್ಯಾನ ಕುರ್ತುಕೊಳ್ತಕ್ಕಂಥದ್ದು ಈ ಥರ ಒಂದು ರೊಟೀನನ್ನು ಅವನು ಫಾಲೋ ಮಾಡ್ತಾಯಿದಂತೆ ಭಾಳ ಒಂದು ಸತಿ ಏನಾಗುತ್ತೆ ಅಂತಂದ್ಬಿಟ್ರೆ ಅವನು ಯಾವುದೋ ಒಂದು ಸ್ನೇಹಿತನ ಒಂದು ಪ್ರಭಾವಕ್ಕೊಳಗಾಗ್ಬಿಡ್ತಾನೆ ಹ್ಞೂ ಪ್ರಭಾವಕ್ಕೊಳಗಾಗ್ಬಿಟ್ಟು ಅವನು ಯಾವುದೋ ಒಂದು ಕ್ವಶ್ಚನನ್ನು ಬಯಸಿಗೆ ಹೋಗ್ಬಿಡ್ತಾನೆ ಸಂಜೆ ಹೊತ್ತು ಹೋಗಿದ್ದಾನೆ ಇವರಿಬ್ಬರು ಅಲ್ಲಿದ್ದಾರೆ ಮನೆ ಒಳಗಡೆ ಆಮೇಲೆ ತಕ್ಷಣ ಅದು ಆರು ಗಂಟೆ ಅಲ್ಲಿ ಗಡಿಯಾರ ಇತ್ತಂತೆ ಆ ಗಡಿಯಾರ ಏನು ಮಾಡ್ತಂದ್ರೆ ಆರು ಗಂಟೆ ಟಣ್ ಟಣ್ ಠಣ್ ಅಂತ ಬಾರಿಸ್ತಂತೆ ಬಾರಿಸಿದ ತಕ್ಷಣ ಅವನಿಗೆ ಅಯ್ಯೋ ಆರು ಗಂಟೆ ಆಯ್ತಲ್ಲ ನಾನು ಹೋಗ್ಬಿಟ್ಟು ದೇವ್ರಿಗೆ ದೀಪ ಹಚ್ಚಬೇಕು ಹಾಂ ಪ್ರಾರ್ಥನೆ ಮಾಡಬೇಕು ಇಲ್ಲಿ ಬಂದುಬಿಟ್ಟಿದ್ದೀನಲ್ಲ ಎಂಥ ವಸ್ತು ಇದು ಅಂತನ್ಬಿಟ್ಟು ತಕ್ಷಣ ಅವನು ಅಲ್ಲಿ ಕೂತ್ಕೊಳಕ್ಕೆ ಆಗಲಿಲ್ಲ ಓಡಿ ಬಂದ್ಬಿಟ್ಟನಂತೆ ಮನೆಗೆ ಆದರೆ ಇದನ್ನೇ ಧರ್ಮ ರಕ್ಷತೆ ರಕ್ಷಿತ ಅಂತನ್ಬಿಟ್ಟು ನಾವು ಯಾವುದೋ ಒಂದು ಧರ್ಮವನ್ನು ರಕ್ಷಿಸಿದ್ರೆ ಅದು ನಮ್ಮನ್ನು ರಕ್ಷಿಸುತ್ತೆ ಅಂತನ್ಬಿಟ್ಟು ಈ ರೀತಿ ನಾವು ಯಾವುದೋ ಒಂದು ಆ ಉನ್ನತ ಸ್ಥಿತಿನಲ್ಲಿ ಇರೋದಕ್ಕೆ ನಾವು ಇಷ್ಟಪಡಬೇಕು ಯಾವಾಗಲೂ ಕೂಡ ಮನಸ್ಸು ಆ ಸ್ಥಿತಿಯಲ್ಲಿ ಇರೋದಕ್ಕೆ ನಾವು ಇಷ್ಟಪಡಬೇಕು ಆವಾಗ ಯಾವುದೋ ಒಂದು ಸಂದರ್ಭದಲ್ಲಿ ಯಾವುದೋ ಒಂದು ಪ್ರಾಬ್ಲಮ್ನ ಸಮಯದಲ್ಲಿ ಏನಾದರೂ ಕೆಳಗೆ ಬಂದರೂ ಕೂಡ ಅದು ತೀವ್ರ ಕೆಳಗೆ ಹೋಲಿದ್ದಾಗಿ ಅದು ಏನು ಮಾಡುತ್ತೆ ಅಂತ ಅಂದ್ಬಿಟ್ಟು ನಮ್ಮನ್ನು ಮೇಲಕ್ಕೆ ಎಳ್ ಎತ್ಕೊಂಡು ಹೋಗ್ಬಿಡುತ್ತೆ ಎಳ್ಕೊಂಡು ಹೋಗ್ಬಿಡುತ್ತೆ ಇದು ಭಾಳ ಮುಖ್ಯವಾಗಿರ್ತಕ್ಕಂಥ ಅಂಶ ಈಗ ನರೇಂದ್ರ ಏನು ಮಾಡ್ತಾನೆ ಇದನ್ನೆಲ್ಲ ಹೇಳ್ತಾ ಇರುವಾಗ ಅವನು ಕೊಠಡಿ ಬಿಟ್ಟು ಒಟ್ಟು ಹೋಗ್ಬಿಟ್ಟಂತೆ ಹೊರಗಡೆ ನೋಡಿ ಎಂಥ ಒಂದು ಮನಸ್ಥಿತಿ ಒಂದು ಅಂತ ನಾವು ಆದರೆ ಏನು ಮಾಡ್ತೀವಿ ಯಾರಾದ್ರು ನನ್ನ ಹೊಳ್ತಾಯಿದ್ರೆ ಅಲ್ಲೇ ಕೂತ್ಕೊಂಡು ಕೇಳೋಣ ಅಂತ ಅನ್ಸುತ್ತೆ ನನಗೆ ಅಲ್ವಾ ಇಲ್ಲೇ ಕೂತ್ಕೊಂಡು ಎಷ್ಟು ಚೆನ್ನಾಗಿರುತ್ತೆ ಎಷ್ಟು ಚೆನ್ನಾಗಿ ಹೊಳ್ತಾಯಿದಾರಲ್ವ ತುಂಬ ಆಪ್ಯಾಯಮಾನವಾದದ್ದು ನನಗೆ ಅದು ಯಾರು ಹೊಳ್ತಾಯಿದ್ರೆ ಆ ರೀತಿ ಅನಿಸ್ತೀವಿ ಆದರೆ ನರೇಂದ್ರನು ಅದನ್ನ ಕೇರೇ ಮಾಡೋದಿಲ್ಲ ಕೇರೇ ಮಾಡೋದಿಲ್ಲ ಅವನಿಗೆ ನರೇಂದ್ರ ಈಗ ಕೊಠಡಿಯಿಂದ ಎದ್ದು ಹೊರಕು ಪ್ರಾಣಕೃಷ್ಣ ಕೇದಾರ ಮಾಸ್ಟರ್ ಇತ್ಯಾದಿ ಅನೇಕ ಮಂದಿ ಕುಳಿತುಕೊಂಡಿದ್ದಾರೆ ಶ್ರೀರಾಮಕೃಷ್ಣರು ನೋಡಿ ನರೇಂದ್ರ ಹಾಡುವದರಲ್ಲಿ, ಬಾಜಿಸುವುದರಲ್ಲಿ ಅಂದರೆ ತಬಲಾಗಿ ಎಲ್ಲ ಬರೆಸೋದರಲ್ಲಿ ಓದುವುದರಲ್ಲಿ ಎಲ್ಲದರಲ್ಲೂ ಚತುರ ಅಂದು ಕೇದಾರನೊಡನೆ ತರ್ಕ ಮಾಡುತ್ತಿದ್ದ ಆತನ ಮಾತುಕತೆಗಳನ್ನು ಕಚ್ ಕಚ್ ಅಂತ ಕತ್ತರಿಸಿ ತುಂಡು ತುಂಡು ಮಳೆ ಹಾಕ್ಬಿಟ್ಟಂತೆ ಅಷ್ಟೊಂದು ಬುದ್ಧಿವಂತ ಅವನು ಅಂತ ಅಂದ್ಬಿಟ್ಟು ಅಷ್ಟೊಂದು ಚುರುಕು ಹ್ಞೂ ಶಾರ್ಪ್ ಇಂಟೆಲೆಕ್ಟ್ ಅಂತ ಹೇಳ್ತಾರಲ್ಲ ಆ ಥರ ಯಾರೂ ಮುಂದೆ ವಾದದಲ್ಲಿ ನಿಲ್ಲೋಕೆ ಆಗ್ತಾನೇ ಇರಲಿಲ್ಲ ಅಷ್ಟು ಒಂದು ಜೋರಾಗಿ ಅವನು ವಾದದಲ್ಲಿ ವಾದದಲ್ಲಿ ಅಷ್ಟು ಜೋರಿದ್ದನಂತೆ ಆ ಹೇಳಿದಂತೆ ಆಮೇಲೆ ಇವರು ಶ್ರೀರಾಮಕೃಷ್ಣ ಕೇಳ್ತಾರೆ ಮಾಸ್ಟ್ರ್ ಮಾಸ್ಟರ್ ಮಹಾವೇಶ ಅಂತಾನೆ ಇಂಗ್ಲೀಷ್ನಲ್ಲಿ ತರ್ಕಶಾಸ್ತ್ರವಿದೆಯೇ ಹ್ಞೂ ತರ್ಕಶಾಸ್ತ್ರ ಅಂತ ಹೌದು ಇದೇ ಅದಕ್ಕೆ ಲಾಜಿಕ್ ಅಂತ ಹೆಸರು ಶ್ರೀರಾಮಕೃಷ್ಣರು ಅದು ಏನು ಹೇಳುತ್ತದೆ ಹೇಳಿ ನೋಡೋಣ ಅಂತಂದ್ಬಿಟ್ಟು ಕೇಳ್ತಾನಂತೆ ಅದನ್ನು ಮುಂದಿನ ಕ್ಲಾಸ್ನಲ್ಲಿ ನೋಡೋಣ ಶಾಂತಿ ಶಾಂತಿ ಶಾಂತಿ ಹರಿ ಓಂ ತತ್ಸತ್ ಶ್ರೀರಾಮರ್ಪಣಮಸ್ತೆ